ೇಹಾನಿಯ ದೃಶಿ ತಮೋ ಬಂಧ ಮೋಕ್ಷ ಅೀಬ್ರಹ್ಮ ರುದ್ರ ಪ್ರಭೃತಿ ಸರನರೇಷತ್ವಾತ್ಮಕ ವಿಷ್ಣೋಸ್ತಸ್ತ ಸಕಲಗುಣ ನಿಧಿಸೋಷವ್ಯಪೇತ ಪೂರ್ಣನ ಯೋ ಗುರುರಿ ಪರಮಶ್ಚಿಂತ ಏತನ್ಮಯಿತರತಾಷ್ವಸ್ವರ ತೇನೆ ಬ್ರಹ್ಮ ಹೃದಯ ಯಕವೈ ಮುಹ್ಯಂತ ಸೂರಯ ತೇಜೋ ವಾರಿ ಪ್ರದ್ಯಥ ವಿಮಯ ಯತ್ರಸರ್ಗೋ ಮೃಷ್ನಾೇನು ವಿರಕ್ತಿರ ಚೈಷತ್ರಿಕೈಕಾಳ ಪ್ರಪದ್ಯಮಸ್ಯಥಶ್ನಸ್ಯ ಹೂತ್ಯುಷ್ಟಿ ಪುಷ್ಟಿ ಕ್ಷುದ ಪಾಯಾಸ ಪಿ ಆಚಾರ್ಯರು ನಿಮಿರಾಜನಿಗೆ ತಿಳಿಸ್ತಾ ಇದ್ದಾರೆ ಪರಮಾತ್ಮನ ಪಾದಗಳಿಗೆ ಎರಗಿದ ಶರಣು ಹೋದ ಭಗವಂತನ ಚಿಂತನದಲ್ಲಿ ಆಸಕ್ತನಾದ ಹರಿಕಥಾರತನಾದ ವ್ಯಕ್ತಿಗೆ ಏಕಕಾಲದಲ್ಲಿ ಮೂರು ಅವನಲ್ಲಿ ಅಭಿವೃದ್ಧವಾಗ್ತಾ ಹೋಗುತ್ತೆ ಒಂದು ಜ್ಞಾನ ಭಕ್ತಿ ಹಾಗೂ ವಿರಕ್ತಿ ಈ ಮೂರು ಏಕಕಾಲದಲ್ಲಿ ಮೂರು ಗುಣಗಳ ಬೆಳವಣಿಗೆಯಾಗುವಂತೆ ಹೇಗೆ ಸಾಧ್ಯ ಅಂತ ಕೇಳಿದರೆ ಒಂದೊಂದು ತುತ್ತು ತಿನ್ನುವಾಗ ಏಕಕಾಲಕ್ಕೆ ಮೂರು ನಮ್ಮ ದೇಹದಲ್ಲಿ ಹೇಗೆ ಆಗುತ್ತೋ ಹಾಗೆ ಅಂತ ತುಷ್ಟಿಹಿ ಪುಷ್ಟಿಹಿ ಕ್ಷುದಪಾಯ ಹಸಿವು ದೂರ ಆಗತ್ತೆ ಒಂದು ತುತ್ತು ಹಾಕಿದ ಹಾಗೆ ಹಾಕಿದ ಹಾಗೆ ಹಸಿವು ಕಡಿಮೆಯಾಗ್ತಾ ಹೋಗ್ತದೆ ಸಂತೋಷ ಆಗ್ತದೆ ದೇಹದಲ್ಲಿ ಒಂದು ಪುಷ್ಟಿ ಬರ್ತದೆ ಅದರಂತೆ ಭಗವಂತನ ವಿಷಯದಲ್ಲಿ ವಿಶೇಷವಾದಂತಹ ತಿಳುವಳಿಕೆ ಹರಿಕಥಾಶ್ರವಣ ಮಾಡ್ತಾ ಮಾಡ್ತಾ ಭಕ್ತಿಯಿಂದ ನಾವು ಮಾಡ್ತಾ ಇದ್ದರೆ ಹೆಚ್ಚಿನ ಜ್ಞಾನ ಬರ್ತದೆ ಸ್ವಲ್ಪ ಭಕ್ತಿಯಿಂದ ಶ್ರವಣ ಮಾಡಿರ್ತೀವಿ ಭಕ್ತಿಯು ಬೆಳೀತದೆ ಅಲ್ಲಿ ಹಸಿವು ಹೋದ ಹಾಗೆ ಎಲ್ಲ ವಿಷಯಗಳ ಬಗ್ಗೆ ಇರುವ ಹಸಿವು ಅದು ಹೋಗುತ್ತೆ ಅರ್ಥಾತ್ ವೈರಾಗ್ಯ ಬರ್ತದೆ ಹೀಗೆ ಈ ಮೂರೂ ಕೂಡ ಭಗವಂತನಿಗೆ ಶರಣು ವ್ಯಕ್ತಿಗೆ ಸಾಧ್ಯ ಆದ್ದರಿಂದ ಪರಮಾತ್ಮನಿಗೆ ಶರಣು ಹೋಗಬೇಕು ಅದರಿಂದ ಶ್ರೇಷ್ಠವಾದ ಸುಖವನ್ನು ಮನುಷ್ಯ ಹೊಂದುತ್ತಾನೆ ಎಂಬ ವಿಷಯವನ್ನು ತಿಳಿಸಿಕೊಟ್ಟಿದ್ದಾರೆ ರಾಜೋೋವಾಚ ಅಥ ಭಗವತ ಬ್ರೂತ ಯದ್ಧ ಧರ್ಮ ಯಾಶೋ ನೃಣಾಂ ಯಥಾಚರತಿ ಯ್ರೂತೆ ಯೈರ್ಲಿಂಗೈ ಭಗವತ್ಪ್ರಿಯ ಭಗವದ್ಭಕ್ತರು ಹೇಗಿರ್ತಾರೆ ಅದನ್ನು ನಮಗೆ ತಿಳಿಸಿ ಅಂತ ಭಗವದ್ಭಕ್ತರ ಧರ್ಮಗಳೇನು ಅವರ ಸ್ವರೂಪ ಏನು ಅವರಾಡುವ ಮಾತೇನು ಅವರು ಆಚರಣೆ ಮಾಡುವ ರೀತಿಯೇನು ಇವುಗಳ ಬಗ್ಗೆ ತಿಳಿಸಬೇಕು ಇದೆಲ್ಲದರ ನಂತರ ಅವರನ್ನು ನಾವು ಗುರುತಿಸುವುದು ಹೇಗೆ ಇವರು ಭಗವದ್ಭಕ್ತರು ಅಂತ ಅವರನ್ನು ತಿಳಿಯುವುದು ಹೇಗೆ ಅಂತ ಭಗವದ್ಭಕ್ತರ ಸಂಘ ಭಗವದ್ಭಕ್ತರ ಸೇವೆ ಅದರಿಂದ ಪ್ರಸನ್ನರಾದ ಭಗವದ್ಭಕ್ತರು ನಮ್ಮ ಮೇಲೆ ಮಾಡುವ ಅನುಗ್ರಹ ಇದು ನಮಗೆ ತಾರಕ ಇದು ನಿಮ್ಮ ಅಭಿಪ್ರಾಯ ಹೀಗಾದ ಮೇಲೆ ಭಗವದ್ಭಕ್ತರು ಯಾರು ಅನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳೋದು ಬಹಳ ಮಹತ್ವದ್ದು ವೈದ್ಯರಿಂದ ನಮ್ಮ ರೋಗಗಳ ಪರಿಹಾರವಾಗತ್ತೆ ಅಂತ ನಿಶ್ಚಿತ ಆದರೆ ಯಾರು ವೈದ್ಯರು ಅಂತ ಮೊದಲಿಗೆ ಸರಿಯಾಗಿ ಗುರುತು ಹಿಡಿಯುವುದು ಮಹತ್ವದ್ದು ಯಾರ ಹತ್ತರೂ ಔಷಧಿ ತೆಗೆದುಕೊಂಡು ರೋಗವನ್ನು ಉಲ್ಬಣ ಮಾಡಿಕೊಳ್ಳುವುದರಲ್ಲಿ ಅರ್ಥ ಇಲ್ಲ ಹಾಗಾದರೆ ಯಾರು ಭಗವದ್ಭಕ್ತರು ಅಂತ ಅದಕ್ಕೆ ಹರಿ आचार्य उड़ता निमिराज प्रश्ने सर्वभूत य पश्ये भगवद्भव आत्म भूतानी भगवत्यात्म एष भागवतम भगवद्भक्त अदर भाग जयंत ಹರಿ ಎಂಬ ಆಚಾರ್ಯರು ಸರ್ವಭೂತ ಭಗವತ ಉತ್ತಮ ಮಧ್ಯಮ ಭಾಗವತ ಅಥಮ ಭಾಗವತ ಉತ್ತಮ ಭಾಗವತರ ಲಕ್ಷಣವನ್ನ ಮೊದಲಿಗೆ ತಿಳಿದುಕೊಳ್ಳಿ ಅಂತ ಎಲ್ಲ ಕಡೆಗೂ ತಿಳಿಯುವ ವ್ಯಕ್ತಿ ಎಲ್ಲವನ್ನೂ ಭಗವಂತನಲ್ಲಿ ತಿಳಿಯುವ ವ್ಯಕ್ತಿ ಯಾರೋ ಅವನು ಭಾಗವತೋತ್ತಮ ಅಂತ ಸಾಮಾನ್ಯ ಭಾಗವತದ ಮೇಲಿನ ಅರ್ಥ ಎಲ್ಲ ವಸ್ತುಗಳು ದೇವರು ಅಂತ ಭಾವಿಸಿದವ ಸರ್ವಭೂತು ಯಶೇತ್ ಭಗವದ್ಭಾವಮಾತ್ಮನಃ ಎಲ್ಲ ಭೂತಗಳಲ್ಲಿ ಭಗವದ್ಭಾವವನ್ನು ತಿಳಿಯುವವ ಎಲ್ಲ ಭೂತಗಳು ಭಗವಂತನಲ್ಲಿ ಇದೆ ಅಂತ ತಿಳಿಯುವವ ಅವನು ಭಾಗವತೋತ್ತಮ ಅಂತ ಆದರೆ ಇದರ ನಿಜವಾದ ಅಭಿಪ್ರಾಯವನ್ನು ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯರು ಪ್ರಮಾಣವನ್ನು ಕೊಟ್ಟು ತಾತ್ಪರ್ಯದಲ್ಲಿ ತಿಳಿಸ್ತಾರೆ ಮೊದಲನೆಯದಾಗಿ ಇಲ್ಲಿ ಆತ್ಮ ಅನ್ನುವ ಶಬ್ದಕ್ಕೆ ತಾನು ಜೀವ ಅಂತ ಅರ್ಥ ಅಲ್ಲ ಪೂರ್ಣತ್ವಾದ ಆತ್ಮಶಬ್ದೋಕ್ತಃ ಕಶ್ಚಿತ್ ಸರ್ವ ಸಾರಾಯಣೋ ನಾನು ಸಂಸ್ಥಿ ಅನ್ವಯವನ್ನು ಹೀಗೆ ಮಾಡಿಕೊಳ್ಳಿ ಅಂತ ಶ್ರೀಮದಾಚಾರ್ಯರು ಸೂಚನೆ ಮಾಡಿದ್ದಾರೆ ಸರ್ವೂತು ಆತ್ಮನಃ ಯಾವಂ ಪಶ್ಯೇತ್ ಸಹ ಭಗವತೋತ್ತೂತು ಸಂಸ್ಥಿತಸ ಆತ್ಮನಃ ಯ ಭಗವದ್ಭಾವಂ ಪಶೇ ಎಲ್ಲ ಜೀವರಾಶಿಗಳಲ್ಲಿ ಅಥವಾ ಅಚೇತನ ಪದಾರ್ಥಗಳಲ್ಲಿ ವ್ಯಾಪ್ತನಾದ ಭಗವಂತನಿಗೆ ವ್ಯಾಪ್ತನಾದ ಒಬ್ಬ ವ್ಯಕ್ತಿಗೆ ಭಗವದ್ಭಾವವನ್ನು ಕಾಣಬೇಕು ಅವನು ಬೇರೆ ಯಾರಲ್ಲ ವ್ಯಕ್ತಿ ಅವನು ನಾರಾಯಣ ಅಂತ ತಿಳಿಯಬೇಕು ಅವನು ಭಾಗವತತ್ವ ಸರ್ವಭೂತು ಚೇತನಾಚೇತನಾತ್ಮಕವಾದ ಸಮಸ್ತ ಪ್ರಪಂಚದಲ್ಲಿ ಇರುವ ಒಬ್ಬ ಆತ್ಮ ಇದ್ದಾನೆ ಆತ್ಮ ಅಂದರೆ ವ್ಯಾಪ್ತ ಆಪ್ನೋತಿ ವ್ಯಾಪ್ನೋತಿ ಇತಿ ಆತ್ಮ ಸಮಸ್ತವಾದ ಜಗತ್ತನ್ನು ವ್ಯಾಪಿಸಿ ಇರುವ ಒಬ್ಬ ವ್ಯಕ್ತಿ ಇದ್ದಾನೆ ಆ ವ್ಯಕ್ತಿ ಯಾರು ಅಂತ ಭಾವಿಸಬೇಕು ಅವನು ಭಗವಂತ ಅಂತ ತಿಳಿಯಬೇಕು ಷಡ್ಗುಣ ಐಶ್ವರ್ಯ ಸಂಪನ್ನನಾದ ನಾರಾಯಣ ಎಂಬುದಾಗಿ ನಾವು ತಿಳಿಯಬೇಕು ಯಾರು ತಿಳಿತಾರೋ ಅವರು ಭಾಗವತೋತ್ತವರು ಅಂತ ಅದನ್ನು ಶ್ರೀಮದಾಚಾರ್ಯರು ಹೇಳಿದರು ಪೂರ್ಣತ್ವಾ ಆತ್ಮ ಶಬ್ದೋಕ್ತಃ ಮೂರು ರೀತಿಯಲ್ಲಿ ದೇವರು ಪೂರ್ಣ ದೇಶತಃ ಪೂರ್ಣ ಎಲ್ಲ ಕಡೆಗೆ ವ್ಯಾಪ್ತ ಕಾಲತಃ ಪೂರ್ಣ ಅನಾದಿ ಅನಂತ ಕಾಲದವರೆಗೆ ಇದ್ದವ ಗುಣಗಳಿಂದ ಪರಿಪೂರ್ಣ ಅಂತಹ ಭಗವಂತನನ್ನು ನಾರಾಯಣ ಬೇರೆ ಇನ್ಯಾರಲ್ಲ ಅಂತ ಯಾರು ತಿಳಿಯುತ್ತಾರೋ ಅವರು ಭಗವದ್ಭಕ್ತರು ಅಂತ ಇಷ್ಟು ಮಾತ್ರ ಅಲ್ಲ ಭೂತಾನಿ ಭಗವತ್ಯಾತ್ಮನ್ ಎಲ್ಲ ಭೂತಗಳು ಚೇತನಾಚೇತನರು ಕೂಡ ಭಗವಂತನಲ್ಲಿ ಇದ್ದಾರೆ ಅಂತ ತಿಳಿಯಬೇಕು ಕೇವಲ ಭಗವಂತನಲ್ಲಿ ಇದ್ದಾರೆ ಅಂತ ತಿಳಿದರ ಸಾಲದು ಭಗವಂತನ ಅಧೀನರಾಗಿದ್ದಾರೆ ಅಂತ ತಿಳಿಯೋದು ಭಗವಂತನಲ್ಲಿ ಎನ್ನುವ ಶಬ್ದಕ್ಕೆ ಭಗವಂತನ ಅಧೀನರಾಗಿ ಅಂತ ತಿಳಿಯಬೇಕು ಅದನ್ನು ಶ್ರೀಮದಾಚಾರ್ಯರು ಹೇಳುತ್ತಾರೆ ತದ್ವಶಾಹ ಇತರೇ ಸರ್ವೇ ಶ್ರೀ ಬ್ರಹ್ಮೇಶ ಪುರಸ್ಸರಾ ಆಯತ್ತ ಎಂಬ ಶಬ್ದವನ್ನು ಅಧ್ಯಾಹಾರ ಮಾಡಿಕೊಂಡೆಯೂ ಅನ್ವಯ ಮಾಡಿಕೊಳ್ಳಬಹುದು ಯಾಕೆಂದರೆ ಆಯತ್ತ ಎಂಬ ಶಬ್ದ ಬಂದಾಗ ಸಪ್ತಮೀಯ ವಿಭಕ್ತಿ ಬರ್ತದೆ ಭೂತಾನಿ ಭಗವತ್ಯಾತ್ಮನ್ ಆಯತಂತೆ ಅಥವಾ ಆಯತ್ತಾಹ ಆಯತ್ತಾನಿ ಎಲ್ಲ ಭೂತಗಳು ಎಲ್ಲ ಚೇತನಾಚೇತನಾತ್ಮಕವಾದ ವಸ್ತುಗಳು ಕೂಡ ಪರಮಾತ್ಮನಲ್ಲಿ ವಶವಾಗಿ ಇವೆ ಅವನ ಅಧೀನವಾಗಿವೆ ಅಂತ ತಿಳಿಯಬೇಕು ಹೀಗೆ ತಿಳಿದರೆ ಅವನು ಭಾಗವತೋತ್ತಮ ಅಂತ ಛಲಾರಿ ಆಚಾರ್ಯರ ಅಭಿಪ್ರಾಯದಲ್ಲಿ ಕಶ್ಚಿತ್ ಸರ್ವನರೋತ್ತಮ ಇವುಗಳೆಲ್ಲವೂ ಕೂಡ ಆತ್ಮ ಎಂಬ ಶಬ್ದದ ಅರ್ಥವೇ ಆಗಿದೆ ಅಂತ ಅವರು ಹೇಳ್ತಾರೆ ಪೂರ್ಣನಾದದ್ದರಿಂದ ಆತ್ಮ ಪೂರ್ಣತ್ವಾದ ಆತ್ಮಶಬ್ದೋಕ್ತಃ ಅದಂತೂ ಸರಿ ಕಶ್ಚಿತ್ ಸರ್ವನರೋತ್ತಮ ಅನ್ನುವ ಶಬ್ದಗಳು ಕೂಡ ಹೇತುಗರ್ಭ ವಿಶೇಷಣ ಕತ್ವಾತ್ ಚಿತ್ವಾತ್ ಸರ್ವನೋತ್ತಮತ್ವಾತ್ ಆತ್ಮ ಯಾಕೆ ಕ ಅಂದ್ರೆ ಸುಖ ಚಿತ್ ಅಂದರೆ ಜ್ಞಾನ ಕಶ್ಚಿತ್ ಜ್ಞಾನಾನಂದ ಸ್ವರೂಪಿಯಾದದ್ದರಿಂದಲೂ ಆತ್ಮಶಬ್ಧವಾಚ್ಯನಾಗಿದ್ದಾನೆ ವಿಷ್ಣು ಯಾಕೆ ಆನಂದಂ ತೀತಿ ವೈಬಹುದೇ ತ ಅಂದರೆ ಆನಂದ ಮ ಅಂದ್ರೆ ಜ್ಞಾನ ಆ ಅಂದರೆ ಪರಿಪೂರ್ಣ ಆ ಸಮಂತ ಪರಿಪೂರ್ಣ ತ ಆನಂದ ಜ್ಞಾನಂ ಯಸ ಆತ್ಮ ಪರಿಪೂರ್ಣವಾದ ಜ್ಞಾನಾನಂದವುಳ್ಳವನು ಆತ್ಮ ಕಶ್ಚಿತ್ ಅನ್ನುವುದು ಆತ್ಮ ಶಬ್ದದ ಅರ್ಥವೇ ಅದರಂತೆ ಸರ್ವನರೋತ್ತಮ ಸರ್ವನರೋತ್ತಮನಾದದ್ದರಿಂದಲೂ ಕೂಡ ಅವನಿಗೆ ಆತ್ಮ ಅಂತ ಕರೀತಾರೆ ಸರ್ವನರೋತ್ತಮ ಅಂತನ್ನುವುದಕ್ಕೆ ಎಲ್ಲ ಜೀ ಜೀವರಾಶಿಗಳಿಗಿಂತಲೂ ಉತ್ತಮ ಅಂತ ಅರ್ಥ ಮಾಡುವುದಿಲ್ಲ ಚಲಾರಿ ಆಚಾರ್ಯರು ಸರ್ವನರೋತ್ತಮ ಶಬ್ದದ ಅರ್ಥವನ್ನೇ ಬೇರೆ ಮಾಡಿ ಅದು ಆತ್ಮಶಬ್ಧದಿಂದ ಬಂದಿದೆ ಎಂಬುದಾಗಿ ಹೇಳುತ್ತಾರೆ ನರ ಅಂದರೆ ವೇದಗಳು ಸರ್ವನರ ನರೀಯಂತೆ ಇತಿ ನರ ಅಂದರೆ ಅಪೌರುಷೇಯವಾದ ಎಲ್ಲ ವೇದಗಳು ಆ ಎಲ್ಲ ವೇದಗಳಿಂದ ಉತ್ ಅಂದರೆ ಪ್ರಕಾಶ ಉತ್ ಪ್ರಕಾಶೇ ಪ್ರಯೋಗೇ ಚ ಅಂತ ವಿಶ್ವಕೋಶ ಇರೋಣದರಿಂದ ಉತ್ ಅಂದರೆ ಪ್ರಕಾಶ ಸರ್ವನರೈ ವೇದೈ ಉತ್ ಪ್ರಕಾಶ ಅತಿಶಯನ ಯಸ್ಯ ಸಹ ಸರ್ವನರೋತ್ ತಮ ಅತಿಶಯ ಇದು ತಮ ಪ್ರತ್ಯಯದ ಅರ್ಥ ಎಲ್ಲ ವೇದಗಳಿಂದ ಮುಖ್ಯ ಪ್ರತಿಪಾದ್ಯನಾದ ವ್ಯಕ್ತಿ ಯಾರೋ ಅವನು ಸರ್ವನರ ಉತ್ತಮ ಸರ್ವನರ ಎಲ್ಲ ವೇದಗಳಿಂದ ಉತ್ ಪ್ರಕಾಶಮಾನನಾದವನು ಧರ್ಮ ಅಧರ್ಮ ವಾಯುದೇವರು ಇಂದ್ರಾದಿ ದೇವತೆಗಳು ಪ್ರಕಾಶಮಾನರಾಗಿದ್ದಾರೆ ಆದರೆ ಇವನು ತಮ ಅತಿಶಯೇನ ಸರ್ವ ವೇದಗಳಿಂದ ಪ್ರತಿಪಾದ್ಯನಾಗಿದ್ದಾನೆ ಸರ್ವೋತ್ತಮತ್ವೇನಾದ್ದರಿಂದ ಸರ್ವನರೋತ್ತಮ ಅಂತ ಆ ಅರ್ಥವೂ ಕೂಡ ಆತ್ಮ ಎಂಬ ಶಬ್ದದಿಂದ ಬರ್ತದೆ ಅಂತ ಹೇಳ್ತಾರೆ ಯಾಕೆಂದರೆ ಏಕಾಕ್ಷರ ಕೋಶದಲ್ಲಿ ತಕಾರಹ ವಾಕ್ಯ ಅಂತ ಇದೆ ತ ಎಂಬ ಶಬ್ದಕ್ಕೆ ವಾಕ್ಯ ಸಂಭೋಗೆ ನಿಶ್ಚಯೇ ವಾಕ್ಯ ಇತ್ಯಾದಿಯಾಗಿ ತ ಎಂಬ ಶಬ್ದಕ್ಕೆ ವಾಕ್ಯ ಅಂತ ಅರ್ಥ ಇದೆ ಅಸಾಧಾರಣದೇಶಿ ಅಂತ ವಾಕ್ಯ ಅಂದರೆ ವೇದವಾಕ್ಯಗಳು ಅಂತ ಇಟ್ಟುಕೊಂಡು ಆ ಸಮಂತಾತ್ ತೈ ವೇದಾಕ್ಯೈ ಮೀಯತೆ ಇತಿ ಆತ್ಮ ಅಂತ ಸಕಲ ವೇದಗಳಿಂದ ಪ್ರತಿಪಾದ್ಯನಾದದ್ದರಿಂದ ಅವನನ್ನು ಆತ್ಮ ಅಂತ ಕರೀತಾರೆ ಹಾಗಾದರೆ ಆತ್ಮ ಸರ್ವನರೋತ್ತಮ ಸರ್ವವೇದ ಪ್ರತಿಪಾದ್ಯ ಆತ್ಮ ಕಶ್ಚಿತ್ ಜ್ಞಾನಾನಂದ ಸ್ವರೂಪ ಆತ್ಮ ದೇಶತಃ ಕಾಲತಃ ಗುಣಪೂರ್ಣನಾದಂತಹ ವ್ಯಕ್ತಿ ಭಗವಂತ ಅಂತಹ ಪರಮಾತ್ಮ ಅವನು ಎಲ್ಲ ಚೇತನ ಚೇತನರಲ್ಲಿ ಇದ್ದವನು ಬೇರೆ ಯಾರಲ್ಲ ಅವನು ನಾರಾಯಣನೇ ಅಂತನ್ನುವ ನಿಶ್ಚಯ ಇರಬೇಕು ಗುಣಪೂರ್ಣನ ಯಾರು ಅಂದರೆ ಸಂಶಯನೇ ಬರಬಾರದು ಗುಣಪೂರ್ಣ ದೇಶತಹ ಕಾಲತಹ ವ್ಯಾಪ್ತ ಮತ್ತು ಜ್ಞಾನಾನಂದ ಸ್ವರೂಪಿಯಾದ ಸರ್ವವೇದ ಪ್ರತಿಪಾದ್ಯನಾದಂತಹ ವ್ಯಕ್ತಿ ನಾರಾಯಣನೇ ಎಂಬ ನಿಶ್ಚಯ ಯಾವ ವ್ಯಕ್ತಿಗೆ ಇದೆ ಅವನು ಭಾಗವತೋತ್ತಮ ತಿಳಿದುಕೊಳ್ಳಿ ಸೈವ ಚ ಸ್ವಕ್ತು ಸ್ಥಿತಿಗ್ರಹಕಾರಕ ಅಗ್ನೇಷ್ಞಾನಯ್ವಿಷತ್ಸು ೇಷಕಾರಕ ತತ್ೇರಿತೇತು ಪ್ರಿಯದ್ವೇಷಿಣ ಅತಸ್ತತ್ ಪ್ರೇರಣ ಪ್ರೇಮ ಜಿರೆ ಪಶ್ಯತಿ ಯೋ ಬುಧ್ಯಾ ಸು ಭಗವತ ಮುಂದಿನ ಶ್ಲೋಕದಲ್ಲಿ ಮಧ್ಯಮ ಭಾಗವತರ ಬಗ್ಗೆ ತಿಳಿಸಿದ್ದಾರೆ ಮಧ್ಯಮ ಭಾಗವತರ ಬಗ್ಗೆ ಹೇಳುವಾಗ ಏನು ಹೇಳಿದ್ದಾರೆ ಅಂದರೆ ಪರಮಾತ್ಮನಲ್ಲಿ ಪ್ರೇಮವನ್ನು ಮಾಡ್ತಾರೆ ಭಕ್ತಿಯನ್ನು ಭಗವದ್ ಭಕ್ತರಲ್ಲಿ ಮೈತ್ರಿಯನ್ನು ಮಾಡ್ತಾರೆ ಪರಮಾತ್ಮನ ಬಗ್ಗೆ ತಿಳಿಯದೆ ಅಜ್ಞಾನಿಗಳಾಗಿದ್ದರೆ ಅವರ ಬಗ್ಗೆ ಅವರ ಮೇಲೆ ದಯೆ ಮಾಡ್ತಾರೆ ಇನ್ನು ಭಗವಂತನ ದ್ವೇಷಿಗಳಾಗಿದ್ದರೆ ಅವರನ್ನು ಉಪೇಕ್ಷೆ ಮಾಡ್ತಾರೆ ಇವರು ಮಧ್ಯಮ ಭಕ್ತರು ಅಂತ ಇವರು ಮಧ್ಯಮ ಭಕ್ತರು ಯಾಕೆ ಉತ್ತಮ ಭಕ್ತರು ಇಷ್ಟೇ ಮಾಡಬೇಕಲ್ಲ ಇದಕ್ಕೂ ಹೆಚ್ಚು ಏನು ಮಾಡಲಿಕ್ಕಾಗತ್ತೆ ದೇವರಲ್ಲಿ ಭಕ್ತಿ ಮಾಡಬೇಕು ಭಗವದ್ಭಕ್ತರಾದ ಭಗವದ್ ಅಧೀನರಾದ ಬ್ರಹ್ಮಾದಿಗಳಲ್ಲಿಯೂ ಭಕ್ತಿ ಮಾಡಬೇಕು ಅಥವಾ ಮೈತ್ರಿ ಅಂತನಬಹುದು ಅದರ ಅರ್ಥಭಕ್ತಿಯಲ್ಲಿಯೇ ಪರಿವಸನ ಇನ್ನು ಅಜ್ಞಾನಿಗಳಾಗಿದ್ದರೆ ಅವರಲ್ಲಿ ದಯೆ ಮಾಡೋದು ದ್ರೋಹಿಗಳಾಗಿದ್ದರೆ ಅವರನ್ನು ಉದಾಸೀನ ಮಾಡೋದು ಉದಾಸೀನ ಅನ್ನುವ ಶಬ್ದಕ್ಕೆ ಸಲಾರಿ ಆಚಾರ್ಯರು ಇಲ್ಲಿ ಉದಾಸೀನ ಅನ್ನೋದರೆ ಕೇವಲ ಸುಮ್ಮನೆ ಬಿಟ್ಟುಬಿಡೋದು ಅಂತ ಇಷ್ಟೇ ಅರ್ಥ ಅಲ್ಲ ಅವರಿಗೆ ಉಪಕಾರ ಮಾಡದೇ ದೂರ ಇರುವುದು ಅಂತ ಅರ್ಥ ಅನಿಂದಕ ಅಂತ ಅರ್ಥ ಮಾಡಬಾರದು ಅಂತ ಅನಿಂದಕರಾದರೆ ಅವರು ತಮೋಯೋಗ್ಯರಾಗಿ ಬಿಡ್ತಾರೆ ತಥೋ ಭೂಯ ಇವತೆ ತಮೋಯವು ವಿದ್ಯ ಯಾಗುಮ್ರತಾಹ ಅಂತ ಅನಿಂದಕ ಅಂತ ಅರ್ಥ ಅಲ್ಲ ಉಪೇಕ್ಷಾ ಅನ್ನುವ ಶಬ್ದಕ್ಕೆ ಅನುಪಕಾರಕ ಅಂತ ಅರ್ಥ ಎಂಬುದಾಗಿ ಮಾಡಿದ್ದಾರೆ ಇರಲಿ ಅಂತೂ ಹೀಗೆ ಇರಬೇಕಾರದ್ದು ದ್ವೇಷಗಳಿಗೆ ಉಪಕಾರ ಮಾಡಬಾರದು ಭಗವದ್ಭಕ್ತರಲ್ಲಿ ಮೈತ್ರಿಯನ್ನು ಮಾಡಬೇಕು ಇದು ಉತ್ತಮ ಭಾಗವತರ ಲಕ್ಷಣವೂ ಹೌದಲ್ಲ ಇದು ಅವರಲ್ಲಿಯೂ ಇರಬೇಕಾರದ್ದೇ ಏನು ವ್ಯತ್ಯಾಸ ಇದು ಮಧ್ಯಮ ಭಾಗವತರ ಲಕ್ಷಣ ಅಂತ ಯಾಕೆ ಹೇಳಿದ್ದು ಅಂತ ಅದಕ್ಕೆ ಶ್ರೀಮದಾಚಾರ್ಯರು ಉತ್ತಮ ಭಾಗವತರ ಬಗ್ಗೆ ಹೇಳುವಾಗಲೇ ಈ ವಿಶೇಷವನ್ನು ತಿಳಿಸ್ತಾರೆ ನಿಜ ಇದು ಇಬ್ಬರಲ್ಲಿಯೂ ಇರುತ್ತೆ ವ್ಯತ್ಯಾಸ ಇದೆ ಧರ್ಮ ಎಷ್ಟು ಸೂಕ್ಷ್ಮವಾಗಿದೆ ಅರ್ಥ ಮಾಡಿಕೊಳ್ಳಿ ಉದಾಹರಣೆಗೆ ಒಬ್ಬ ವ್ಯಕ್ತಿ ಉದಾಹರಣ ಬ್ರಹ್ಮದೇವರು ವಾಯುದೇವರು ಶ್ರೀಮದ್ ಆನಂದ ತೀರ್ಥ ಅವರಲ್ಲಿ ನಾವು ಭಕ್ತಿ ಮಾಡುತ್ತೆ ಸುಮ್ಮನೆ ಭಕ್ತಿ ಮಾಡಿಬಿಟ್ರೆ ನಾವು ಮಧ್ಯಮ ಭಕ್ತರಾಗ್ತೀವಿ ನಾವು ಉತ್ತಮ ಭಕ್ತರಾಗುವುದು ಯಾವಾಗ ಅಂದರೆ ಶ್ರೀಮದಾಚಾರ್ಯರು ನಮಗೇನು ಅನುಗ್ರಹ ಮಾಡ್ತಾ ಇದ್ದಾರೆ ನಮಗೇನವರು ಜ್ಞಾನ ನೀಡಿದ್ದಾರೆ ಉಪಕಾರ ಮಾಡಿದ್ದಾರೆ ಇದು ಭಗವಂತನ ಪ್ರೇರಣೆಯಿಂದ ಪರಮಾತ್ಮನ ಅಧೀನರಾಗಿ ಪರಮಾತ್ಮನ ಆಜ್ಞೆಯಂತೆ ಅವನ ಪ್ರೇರಣೆಯಂತೆ ಅವರು ನಮಗೆ ಅನುಗ್ರಹ ಮಾಡಿದ್ದು ದೇವರೇ ಅವರಲ್ಲಿ ನಿಂತು ನಮಗೆ ಅನುಗ್ರಹ ಮಾಡ್ತಾ ಇದ್ದದ್ದು ಅನ್ನುವುದಕ್ಕಾಗಿ ಅವರ ಮೇಲೆ ನಾನು ಪ್ರೀತಿ ಮಾಡಬೇಕು ಭಕ್ತಿ ಮಾಡಬೇಕು ಅಂತ ನನಗೇನು ಭಾವನೆ ಬಂತಲ್ಲ ಇದೂ ದೇವರಿಂದ ಬರ್ತಾ ಇದೆ ಈ ಎರಡೂ ಅನುಸಂಧಾನಗಳನ್ನು ಮಾಡ್ತಾ ನಾನು ಭಕ್ತಿ ಮಾಡಿದರೆ ಉತ್ತಮ ಭಕ್ತ ಆಗ್ತೇನೆ ಇಲ್ಲದೆ ಅವರು ನನಗೆ ಉಪಕಾರ ಮಾಡಿದರು ಅಯ್ಯೋ ನನಗಿಷ್ಟು ಉಪಕಾರ ಮಾಡಿದ್ದಾರಲ್ಲ ವಿಷ್ಣು ಭಕ್ತರಲ್ಲ ಅವರು ನಾನು ಅವರಲ್ಲಿ ಪ್ರೀತಿ ಮಾಡ್ತೇನೆ ಇಷ್ಟಕ್ಕೆ ನಿಂತು ಬಿಟ್ಟರೆ ಅದು ಮಧ್ಯಮ ಭಕ್ತ ಅಂತ ಆಗ್ತ ಅದರ ಹಿಂದೆ ಒಂದು ಹೆಚ್ಚೆ ಹೋಗ್ಬೇಕು ನನ್ನಲ್ಲಿದ್ದು ಪ್ರೀತಿ ಮಾಡಿಸುವವನು ದೇವರು ಅವರಲ್ಲಿದ್ದು ನನಗೆ ಅನುಗ್ರಹ ಉಪಕಾರಗಳನ್ನು ಮಾಡಿದವನು ದೇವರು ಅಂತ ತಿಳಿದು ಪ್ರೀತಿ ಮಾಡಿದರೆ ಆಗ ಉತ್ತಮ ಭಕ್ತನಾಗ್ತಾನೆ ಇದು ಉತ್ತಮ ಮಧ್ಯಮ ಭಕ್ತರಲ್ಲಿರುವ ವ್ಯತ್ಯಾಸ ಇಬ್ಬರೂ ಭಗವದ್ಭಕ್ತರಲ್ಲಿ ಪ್ರೀತಿ ಮಾಡ್ತಾರೆ ಎನ್ನುವುದು ಸರಿ ಅವನು ಭಗವದ್ಭಕ್ತ ನಾನು ಪ್ರೀತಿ ಮಾಡ್ತೇನೆ ಅವನು ಭಗವದ್ಭಕ್ತ ಸ್ವತಂತ್ರವಾಗಿ ಅಲ್ಲ ಅವನಿಗೆ ಭಗವದ್ಭಕ್ತಿ ಕೊಟ್ಟದ್ದು ಅವರಲ್ಲಿ ಉಪಕಾರಕತ್ವ ಎಂಬ ಗುಣ ಕೊಟ್ಟದ್ದೂ ದೇವರು ಅದಕ್ಕೋಸ್ಕರ ಅವರ ಮೇಲೆ ನನ್ನ ನಾನು ಪ್ರೀತಿ ಮಾಡುವಂತೆ ಮಾಡಿದವನು ದೇವರು ಅಂತ ತಿಳಿದು ಮಾಡುವವನು ಯಾರೋ ಅವನು ಉತ್ತಮ ಭಗವದ್ಭಕ್ತ ಶ್ರೀನಿವಾಸ ತೀರ್ಥರ ಅಭಿಪ್ರಾಯದಲ್ಲಿ ಉತ್ತಮ ಭಗವದ್ಭಕ್ತರು ಅಂದರೆ ತತ್ವಾಭಿಮಾನಿ ದೇವತೆಗಳು ಅಂತನ್ನುವ ಅಭಿಪ್ರಾಯವನ್ನು ಅವರು ಪಡುತ್ತಾರೆ ಇನ್ನು ಉಳಿದ ವ್ಯಾಖ್ಯಾನಕಾರರು ಸ್ವಲ್ಪ ಮಟ್ಟಿಗೆ ಈ ತರಹದ ಭಕ್ತಿಯನ್ನು ಮಾಡುವ ಯೋಗ್ಯತೆ ಉಳಿದವರಿಗಿದ್ದಾಗ ಅವರನ್ನೂ ಉತ್ತಮ ಭಕ್ತರು ಅಂತ ತಿಳಿಯಬಹುದು ಎಂಬ ಅಭಿಪ್ರಾಯ ಕೆಲವೇ ವ್ಯಾಖ್ಯಾನಕಾರರದಿದೆ ಇರಲಿ ತಾತ್ಪರ್ಯ ಇದು ಉತ್ತಮ ಭಗವದ್ಭಕ್ತರ ಲಕ್ಷಣ ಅದನ್ನು ಹೇಳ್ತಾರೆ ನೋಡಿ ಶ್ರೀಮದಾಚಾರ್ಯರು ಸಗೇವತು ಸ್ವಭಕ್ತೇಶು ಸ್ಥಿತ್ವ ಅನುಗ್ರಹಕಾರಕಃ ತನ್ನ ಭಕ್ತರಾದ ಬ್ರಹ್ಮಾದಿಗಳಲ್ಲಿದ್ದು ನಮಗೆ ಅನುಗ್ರಹ ಮಾಡುವವನು ಅವನೇ ಇದರಂತೆ ಅಜ್ಞಾನಿಗಳು ಅಜ್ಞಾನಿಗಳ ಮೇಲೆ ನಾವು ದಯ ಮಾಡ್ತೀವಿ ಪಾಪ ಏನು ಗೊತ್ತಿಲ್ಲ ಬಿಡಿ ಏನು ಗೊತ್ತಿಲ್ಲ ಅಂತನ್ನೋದಕ್ಕೋಸ್ಕರ ಅವರ ಮೇಲೆ ನಾವು ದಯ ಮಾಡಿದರೆ ಮಧ್ಯಮ ಭಕ್ತರಾಗ್ತೀವಿ ಇವನಿಗೆ ಅಜ್ಞಾನ ಕೊಟ್ಟವನೂ ದೇವರೇ ಅದಕ್ಕೋಸ್ಕರ ಇವನ ಬಗ್ಗೆ ದಯ ಬರುವಂತೆ ನನಗೆ ಮಾಡಿದವನು ದೇವರೇ ಎಂಬ ಚಿಂತನವೂ ನನಗಿದ್ರೆ ಆಗ ನಾನು ಉತ್ತಮ ಭಕ್ತನಾಗ್ತೇನೆ ಅಜ್ಞೇಶ್ವಜ್ಞಾನ ಎಂತಾಚ ಅದರಂತೆ ದ್ವಿಷತ್ಸು ದ್ವೇಷಕಾರಕಃ ದ್ವೇಷಗಳಲ್ಲಿದ್ದು ದ್ವೇಷ ಮಾಡಿಸುವವನೂ ಅವನೇ ಇನ್ನುವರು ದ್ವೇಷ ಮಾಡುವವರು ಇದ್ದಾರಲ್ಲ ಪ್ರೀತಿ ಮಾಡುವವರು ದ್ವೇಷ ಮಾಡುವವರಲ್ಲ ಜಗತ್ತಿನಲ್ಲಿ ಕಾಣ್ತಾರಲ್ಲ ಅಂದರೆ ತತ್ಪ್ರೇರಿತಃ ಸ್ತದನ್ನೀತು ಪ್ರಿಯ ದ್ವೇಷಾಧಿಕಾರಿಣಃ ಉಳಿದವರು ಯಾರಾದರೂ ಪ್ರೀತಿ ಮಾಡಿದರೂ ಅವನ ಪ್ರೇರಣೆಯಿಂದ ಅವನ ಇಚ್ಛೆಯಿಂದ ಯಾರು ಸ್ವತಂತ್ರರಲ್ಲ ಅತಸ್ತತ್ ದೇವ ಪ್ರೇಮ ಇದು ಅವರಲ್ಲಿದ್ದು ಮಾಡಿಸ್ತಾನೆ ಅಂತ ಹೇಳಿದ್ದು ಕೊನೆಯದಾಗಿ ಅತಸ್ತತ್ ಪ್ರೇರಣಾದೇವ ಪ್ರೇಮ ದ್ಯ ಮಮ ಜಜ್ಞಿರೇ ನನ್ನಲ್ಲಿ ಪ್ರೇಮ ದಯೆ ಮೈತ್ರಿ ಉಪೇಕ್ಷೆ ಇವುಗಳೆಲ್ಲ ನನ್ನಲ್ಲಿ ಬಂದದ್ದು ಕೂಡ ದೇವರ ಇಚ್ಛೆಯಂತೆಯೇ ಬಂದದ್ದು ಎಂಬುದಾಗಿ ಯಾವನು ಅನುಸಂಧಾನ ಮಾಡ್ತಾನೋ ಅಂತಹ ವ್ಯಕ್ತಿ ಉತ್ತಮ ಭಗವದ್ಭಕ್ತ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ತೀರ್ಥರು ಹೇಳೋ ಹಾಗೆ ಇದು ಪರಿಪೂರ್ಣ ಮಟ್ಟದಲ್ಲಿ ನಮಗೆ ಬರೋದಿಲ್ಲ ಅದು ದೊಡ್ಡವರ ಲಕ್ಷಣ ದೇವತೆಗಳ ಲಕ್ಷಣ ಆಗಲಿ ಆದರೆ ಈ ದಿಕ್ಕಿನಲ್ಲಿ ಸ್ವಲ್ಪ ನಾವು ಪ್ರಯತ್ನವನ್ನು ಮಾಡಿ ಆಗಾಗ ನಮ್ಮ ಯೋಗ್ಯತೆಗೆ ತಕ್ಕಷ್ಟು ನಾವು ಯಾವ ಭಾಗವತರಾಗ್ತೇವೋ ಆಗೋಣ ದೇವತೆಗಳಿಗೆ ಸಮಾನ ಆಗಬೇಕು ಅನ್ನುವ ತಾತ್ಪರ್ಯ ಅಲ್ಲ ನಮ್ಮ ಯೋಗ್ಯತೆಗೆ ತಕ್ಕಷ್ಟಾದರೂ ಈ ಸರ್ವವಶತ್ವದ ಚಿಂತನವನ್ನು ನಾವು ಮಾಡಬೇಕು ಎಷ್ಟು ಸಾಧ್ಯವೋ ಅಷ್ಟು ನಮ್ಮಲ್ಲಿ ಯಾವುದೇ ಭಾವನೆಗಳು ಬರಲಿ ಪ್ರೀತಿ ದ್ವೇಷ ಭಯ ಅಭಯ ಉಪೇಕ್ಷೆ ಇವುಗಳೆಲ್ಲವೂ ಕೂಡ ದೇವರ ಅಧೀನ ಎಂಬ ಚಿಂತನೆ ನಮ್ಮ ಮನಸ್ಸಿನಲ್ಲಿ ಬರಬೇಕು ಅನ್ನುವುದು ಇಲ್ಲಿ ತತ್ವ ಇನ್ನು ಎರಡನೇ ಶ್ಲೋಕದಲ್ಲಿ ಹೇಳ್ತಾರೆ ಈಶ್ವರೇ ತದಧೀನೇಶು ಬಾಲೇಶು ಬಾಲಿಶೇಷು ದ್ವಿಷತ್ಸು ಪ್ರೇಮ ಮೈತ್ರಿ ಕೃಪೋಪೇಕ್ಷಾ ಯ ಸ ಮಧ್ಯಮಃರ ಹಾಗೂ ಈಶ್ವರನ ಅಧೀನರಾದ ಭಗವದ್ಭಕ್ತರು ಬಾಲಿಷರು ಅಂದರೆ ಅಜ್ಞಾನಿಗಳು ದ್ವಿಷತ್ಸು ಅಂದರೆ ದ್ವೇಷಿಗಳು ಈಶ್ವರನಲ್ಲಿ ಪ್ರೇಮ ತದಧೀನರಾದವರಲ್ಲಿ ಮೈತ್ರಿ ಬಾಲಿಷರು ಅಜ್ಞಾನಿಗಳಾದವರಲ್ಲಿ ಕೃಪೆ ದ್ವೇಷ ಮಾಡುವವರ ಬಗ್ಗೆ ಉಪೇಕ್ಷೆ ಉಪಕಾರ ಮಾಡದೆ ದೂರ ಇರುವಿಕೆ ಇದು ಮಧ್ಯಮ ಭಗವದ್ಭಕ್ತರ ಲಕ್ಷಣ ಅಂತ ಭಾಗವತದ ಮೂಲ ಅದರ ವಿವರಣೆಯನ್ನು ಆಚಾರ್ಯರು ನೀಡುತ್ತಾರೆ ಸರ್ವಾಧಿಕಂ ಪೃಥಗ್ ವಿಷ್ಣು ಕ್ಷೀರಸಾಗರ ವಾಸಿಂ ಜ್ಞಾತ್ವ ತತ್ರ ಪ್ರೇಮಯುಕ್ತ ತದ್ಭಕ್ತು ಚ ಸರ್ವೋತ್ತಮನಾದ ವಿಷ್ಣು ಕ್ಷೀರಸಾಗರದಲ್ಲಿದ್ದಾನೆ ಅವನು ಸರ್ವೋತ್ತಮ ಅಂತ ತಿಳಿದು ಅವನಲ್ಲಿ ವಿಶೇಷವಾದ ಭಕ್ತಿಯನ್ನು ಮಾಡುವವರು ಅವನ ಭಕ್ತರಲ್ಲಿ ಮೈತ್ರಿಯನ್ನ ಮಾಡುವವರು ಅಜ್ಞಾನಿಗಳಲ್ಲಿ ದಯ ಮಾಡುವವರು ತದ್ವೇಷೀಣಾಮ ಉಪೇಕ್ಷಕ ಇವರು ಮಧ್ಯಮ ಭಗವದ್ ಯಾಕೆ ಕೊನೆಯ ಮಾತು ಮಹತ್ವದ್ದು ತದ್ವಶತ್ವ ನ ಸರ್ವಸ್ಯ ಜಗತೋಪಿತು ಸರ್ವಸ್ಯ ಎಲ್ಲವೂ ಅವನ ಅಧೀನ ಅನ್ನುವುದನ್ನು ಮಾತ್ರ ಇವರು ತಿಳಿಯಲಿಲ್ಲ ಅದಕ್ಕಾಗಿ ಎರಡನೇ ಕ್ಯಾಟಗರಿಗೆ ಬಂದರು ಎಲ್ಲವೂ ಅಂದರೆ ಯಾವುದು ಈ ಎಲ್ಲ ಪ್ರೇಮ ಮೈತ್ರಿ ಕೃಪಾ ಉಪೇಕ್ಷಾ ತನ್ನಲ್ಲೇನು ಬಂದಿದೆ ಅವುಗಳು ಅಥವಾ ಇವುಗಳಿಗೆ ಪ್ರಯೋಜಕವಾದ ಅವರಲ್ಲಿರುವ ಅನುಗ್ರಹ ಅಥವಾ ಅಜ್ಞಾನ ದ್ವೇಷ ಮೊದಲಾದ ಗುಣಗಳಿವೆ ಅವುಗಳು ಇವುಗಳೆಲ್ಲ ದೇವರ ಅಧೀನ ಎಂಬ ತಿಳುವಳಿಕೆ ಇಲ್ಲ ಇಷ್ಟು ಮಾತ್ರ ಅಲ್ಲ ಜಗತೋಪಿತು ತದ್ವಶತ್ವ ನಜಾನಾತಿ ಶ್ರೀನಿವಾಸ ತೀರ್ಥರು ಮಾಡುವ ವ್ಯಾಖ್ಯಾನ ಎಲ್ಲ ಜಗತ್ತು ಅಂತೂ ಕೂಡಿಸೋದಿಲ್ಲ ಅವರು ಸರ್ವಸ ಜಗತೋಪಿತು ಹಿಂದೆ ಹೇಳಿದ ಅಜ್ಞಾನಾದಿ ಎಲ್ಲ ವಸ್ತುಗಳು ಪ್ರೇಮಾದಿ ಎಲ್ಲ ವಸ್ತುಗಳು ದೇವರ ಅಧೀನ ಅಂತೂ ತಿಳಿಯೋದಿಲ್ಲ ಒಟ್ಟಾರೆ ಜಗತ್ತಲ್ಲವೂ ದೇವರ ಅಧೀನ ಅಂತೂ ತಿಳಿಯೋದಿಲ್ಲ ದೇವರು ಬಹಳ ದೊಡ್ಡವ ಉತ್ತಮ ಆದರೆ ಎಲ್ಲವೂ ಅವನ ಅಧೀನ ಅಂತೇನಲ್ಲ ಅದರ ಬಗ್ಗೆ ಅವರಿಗೆ ಅಷ್ಟು ತಿಳುವಳಿಕೆ ಇಲ್ಲ ಅಂಥವರು ಮಧ್ಯಮ ಭಗವದ್ಭಕ್ತರು ತಮಾಹುಂ ಮಧ್ಯಮಂ ಭಕ್ತಂ ಇವರು ಋಷಿಗಳು ಮತ್ತು ಗಂಧರ್ವರು ಎಂಬ ಅಭಿಪ್ರಾಯವನ್ನು ಶ್ರೀನಿವಾಸ ತೀರ್ಥರು ಬಡ್ತಾರೆ ಋಷಿಗಳಿಗೆ ಗಂಧರ್ವರಿಗೆ ಇಷ್ಟು ಗೊತ್ತಾಗೋದಿಲ್ವ ಜಗತ್ತೆಲ್ಲವೂ ದೇವರ ಅಧೀನ ಅಂತ ಅವರಿಗೆ ಅವಶ್ಯವಾಗಿ ಗೊತ್ತಾಗತ್ತೆ ಒಂದು ಹಂತ ತಲುಪಿದಾಗ ಆದರೆ ಅನಾದಿ ಕಾಲದಿಂದಲೂ ದೇವತೆಗಳಿಗೆ ಯಾವ ರೀತಿ ಗೊತ್ತಿದೆಯೋ ಆ ರೀತಿ ಗೊತ್ತಿಲ್ಲದೇ ಇದ್ದವರು ಅವರು ಮಧ್ಯಮ ಭಗವದ್ಭಕ್ತರು ಮುಂದೆ ಅವರು ಕೂಡ ಎಲ್ಲವೂ ಭಗವದ್ವಶ ಅಂತ ತಿಳಿದೇನೆ ಪರಮ ಪದವಿಯನ್ನು ಹೊಂದುತಾರೆ ಸಂಶಯವಿಲ್ಲ ಅಂತ ಅಭಿಪ್ರಾಯವನ್ನು ಪಡ್ತಾರೆ ತಮಾಹುರ್ಮ್ ಮಧ್ಯಮಂ ಭಕ್ತಂ ಅರ್ಚಾಯಾಮೇವ ಸಂಸ್ಥಿತಂ ವಿಷ್ಣುಂ ಜ್ಞಾತ್ವ ತದನ್ಯತ್ರ ನೈವ ಜಾನಾತಿಯ ಪುಮಾನ್ ಇದು ಅಥಮ ಭಗವದ್ಭಕ್ತರ ಬಗ್ಗೆ ಹೇಳ್ತಾ ಇದ್ದಾರೆ ಮೂರನೆಯ ಶ್ಲೋಕದಲ್ಲಿ ಅರ್ಚಾಯೇವ ಹರೆಯೇ ಪೂಜಾ ಯಶ್ರದ್ಧೇಹತೆ ನದ್ಭಕ್ತು ಚಾನೇಷು ಸಭಕ್ತ ಪ್ರಾಕೃತ ಸ್ಮೃತ ಪ್ರಾಕೃತ ಅಂದರೆ ಅಧಮಃ ಅಂತ ತಾತ್ಪರ್ಯ ಪ್ರತಿಮೆಯಲ್ಲಿ ಮಾತ್ರ ದೇವರನ್ನು ತಿಳಿದು ಪೂಜೆ ಮಾಡುವ ವ್ಯಕ್ತಿ ಸರ್ವತ್ರ ಭಗವಂತನ ವ್ಯಾಪ್ತಿಯನ್ನು ತಿಳಿಯುವುದಿಲ್ಲ ಭಗವದ್ಭಕ್ತರಾದ ಬೇರೆ ದೇವತೆಗಳ ಪೂಜೆಯನ್ನೂ ಮಾಡುವುದಿಲ್ಲ ಅಂತಹ ವ್ಯಕ್ತಿ ಅವನು ಅಧಮ ಭಗವದ್ಭಕ್ತ ಅಂತ ಸಾಮಾನ್ಯ ಅಭಿಪ್ರಾಯ ಅದರ ವಿವರಣೆಯನ್ನು ವಿಸ್ತಾರವಾಗಿ ಆಚಾರ್ಯರು ಮಾಡ್ತಾರೆ ಅರ್ಚಾ ಮೇವ ಸಂಸ್ಥಿತ ವಿಷ್ಣು ಜ್ಞಾತ್ವ ತದನ್ಯತ್ರ ನೈವ ಜಾನಾತಿಯ ಪುಮಾನ್ ಪ್ರತಿಭೆಯಲ್ಲಿ ಮಾತ್ರ ಪರಮಾತ್ಮನಿದ್ದಾನೆ ಅಂತ ತಿಳಿತಾನೆ ತದನ್ಯತ್ರ ನೈವ ಜಾನಾತಿ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ದೇವರು ಅಂತ ತಿಳಿಯೋದಿಲ್ಲ ಯಾರೋ ಅವನು ಅಧಮ ಭಗವದ್ಭಕ್ತ ಇಷ್ಟು ಮಾತ್ರ ಅಲ್ಲ ತಾರತಮ್ಯಂಚ ತದ್ಭಕ್ತೆ ಹೇ ನ ಜಾನಾತಿ ಕಥಂಚನ ರಮಾಬ್ರಹ್ಮಜಿ ದೇವತೆಗಳಲ್ಲಿ ಭಗವದ್ಭಕ್ತರಲ್ಲಿ ತಾರತಮ್ಯ ಇದೆ ಭಕ್ತಿಯ ತಾರತಮ್ಯ ಅವರಲ್ಲಿದೆ ಅನ್ನುವುದಕ್ಕಾಗೇನೆ ಭಕ್ತರಲ್ಲಿಯೂ ತಾರತಮ್ಯ ಉಂಟು ಭಕ್ತಿಯ ತಾರತಮ್ಯಕ್ಕೆ ಅನುಗುಣವಾಗಿ ಭಕ್ತರಾದ ದೇವತೆಗಳಲ್ಲಿ ತಾರತಮ್ಯವಿದೆ ಎಂಬ ತಿಳುವಳಿಕೆ ಇಲ್ಲದಿದ್ದರೆ ಅವನು ಉತ್ತಮ ಭಗವದ್ಭಕ್ತ ಆಗೋದಿಲ್ಲ ದೇವರಿಗೇನು ಸಂಬಂಧ ನೀನು ದೊಡ್ಡವ ಅಂತ ನಾವು ತಿಳ್ಕೊಂಡಿದ್ದೀವೋ ಇಲ್ವೋ ಸಾಕು ಉಳಿದದ್ದೆಲ್ಲ ನಿನಗೆ ಯಾಕಪ್ಪ ನಾವು ಉಳಿದವರನ್ನು ಏನಾದರೂ ತಿಳ್ಕೋತೀವಿ ಅದು ದೇವರ ಸರ್ವೋತ್ತಮತ್ವದ ತಿಳುವಳಿಕೆಗೆ ಸರ್ವಸ್ವಾತಂತ್ರ್ಯದ ತಿಳುವಳಿಕೆಗೇನೆ ಧಕ್ಕೆ ಬಂದಂತೆ ಯಾಕೆ ಬೇರೆ ಯಾವುದೇ ಒಬ್ಬ ವ್ಯಕ್ತಿ ಉತ್ತಮ ಅಧಮ ಮಧ್ಯಮ ಅಂತ ಆಗಬೇಕಾದರೆ ತಾರತಮ್ಯದಲ್ಲಿ ಅದು ದೇವರ ಭಕ್ತಿಯ ಒಂದು ಮಾನದಂಡಕ್ಕೆ ಅನುಗುಣವಾಗಿಯೇ ಅವನಲ್ಲಿ ತಾರತಮ್ಯ ಬಂದಿದೆ ಅಂತ ತಿಳಿದರೆ ಅದು ದೇವರ ಪಾರಮ್ಯವನ್ನು ತಿಳಿಯುವುದಕ್ಕೆ ಬಹಳ ಉಪಯುಕ್ತವಾದ ತತ್ವ ಅದು ಇವನು ದೇವರಲ್ಲಿ ಬಹಳ ಭಕ್ತ ಇವನು ಉತ್ತಮ ಇವನಲ್ಲ ಇವನು ಮಧ್ಯಮ ಇವನು ಇನ್ನೂ ಕಡಿಮೆ ಇವನು ಅಧಮ ಹೀಗೆ ತಿಳಿದರೆ ಹಾಗಾದರೆ ಜಗತ್ತಿನಲ್ಲಿ ಇನ್ ಯಾವುದೇ ವ್ಯಕ್ತಿಯ ಉತ್ತಮತ್ವ ಮಧ್ಯಮತ್ವ ಅಧಮತ್ವಗಳು ದೇವರ ಭಕ್ತಿಯ ಅಧೀನ ಅಂತಾದರೆ ಅದರ ದೇವರ ಸರ್ವೋತ್ತಮತ್ವಕ್ಕೆ ಪೋಷಕ ಹೌದು ಅಲ್ವೋ ಅದನ್ನು ನಾವು ತಿಳಿಯದೆ ನಿನ್ನ ಭಕ್ತಿ ಮಾಡಲಿ ಮಾಡದೇ ಇರಲಿ ಹೆಚ್ಚು ಮಾಡಲಿ ಕಡಿಮೆ ಮಾಡಲಿ ಅವರೆಲ್ಲ ಒಂದೇ ಅಂತಾಗಿಬಿಟ್ರೆ ದೇವರ ಭಕ್ತಿ ಹೆಚ್ಚು ಮಾಡಿದರೂ ಏನು ಮಹತ್ವ ಇಲ್ಲ ಅಂತಾದರೆ ಅದು ದೇವರಿಗೆ ಮಹತ್ವ ಇಲ್ಲ ಅಂದಾಗತ್ತೆ ಹಾಗಾದರೆ ಪರಮಾತ್ಮನಲ್ಲಿ ಭಕ್ತಿ ಮಾಡುವ ಒಂದೇ ಒಂದು ಗುಣ ಉತ್ತಮವಾದ ಮಟ್ಟದಲ್ಲಿದ್ದರೆ ಅವನು ಉತ್ತಮ ಮಧ್ಯಮವಾಗಿದ್ದರೆ ಅವನು ಮಧ್ಯಮ ಅಧಮವಾಗಿದ್ದರೆ ಅಧಮ ಮೂರೇ ಅಲ್ಲ ಕೆಟಗಿರಿ ಅದರಲ್ಲಿ ಅನಂತ ಇದೆ ರಮಾದೇವಿಯನ್ನು ಆರಂಭ ಮಾಡಿಕೊಂಡು ತೃಣಜೀವದವರೆಗೆ ಇರುವ ಪ್ರತಿಯೊಬ್ಬ ಚೇತನರಲ್ಲಿ ಭಕ್ತಿಯ ತಾರತಮ್ಯ ಅದಕ್ಕೂನು ಅನುಗುಣವಾಗಿ ದೇವರ ಅನುಗ್ರಹದ ತಾರತಮ್ಯ ಅದಕ್ಕನುಗುಣವಾಗಿ ಅವರ ಸ್ವರೂಪದಲ್ಲಿ ತಾರತಮ್ಯ ಇದೆ ಅಂತ ತಿಳಿದರೆ ಅದು ದೇವರಲ್ಲಿ ಒಂದು ವೈಶಿಷ್ಟ್ಯವನ್ನು ತಿಳಿದಂತೆಯೇ ಸರಿ ಹೀಗಾಗಿ ಆ ಒಂದು ಮಾನದಂಡದಿಂದಲೂ ಅವನನ್ನು ಎಂತಹ ಭಗವದ್ಭಕ್ತ ಅಂತ ನಾವು ಅಂತಂತಾರೆ ತಾರತಮ್ಯಂಚ ತದ್ಭಕ್ತೆ ಹೇ ನ ಜಾನ್ನತಿ ಕಥಂಚನ ಅವಜಾನಂಶ್ಚ ತದ್ಭಕ್ತಾನ್ ಆತ್ಮನೋಭಕ್ತಿ ದರ್ಪಿ ಉಪೇಕ್ಷಕೋಪಿ ವಾ ನಸ್ಮರೇದ್ ಅಥಪಾ ಅಥವಾ ಅಪಿತಾನ್ ಅದರಲ್ಲಿಯೂ ಮೂರು ತನ ಮೂರು ತರಹ ಇದ್ದಾರೆ ಅಧಮ ಭಗವದ್ಭಕ್ತರಲ್ಲಿಯೇ ಮತ್ತೆ ಮೂರು ಉತ್ತಮ ಮಧ್ಯಮ ಅಧಮ ಅಂತ ಅಧಮರಲ್ಲಿ ಮೂರಿದ್ದಾರೆ ಕೆಲವರು ದೇವತೆಗಳನ್ನು ತಿರಸ್ಕಾರ ಮಾಡುವವರು ಇನ್ನು ಕೆಲವರು ದೇವತೆಗಳ ಬಗ್ಗೆ ಉದಾಸೀನ್ಯವನ್ನು ತಾಳುವವರು ಅಂದರೆ ಅವರ ಸ್ಮರಣೆಗೆ ಬರುತ್ತೆ ಅಲ್ಲ ಇಂಥ ದೇವತೆಗಳಿದ್ದಾರೆ ಅವರು ಸೇವೆ ಮಾಡಬೇಕು ಹೋಗ್ಲಿ ಬಿಡಪ್ಪ ಅಂತ ಉದಾಸೀನ ಮಾಡುವವರು ದ್ವೇಷ ಏನು ಮಾಡೋದಿಲ್ಲ ತಿರಸ್ಕಾರ ಮಾಡೋದಿಲ್ಲ ಉದಾಸೀನ ಮಾಡ್ತಾರೆ ಇನ್ನು ಕೆಲವರಿಗೆ ಸ್ಮರಣೆಯೇ ಬರೋದಿಲ್ಲ ಅಷ್ಟೇ ಸ್ಮರಣೆ ಬಂದು ಅವರನ್ನು ಉದಾಸೀನ ಮಾಡುವವರೇನಲ್ಲ ಸ್ಮರಣೆ ಮಾಡೋದೇ ಇಲ್ಲ ಅಷ್ಟೇ ದೇವರು ಸ್ಮರಣೆ ಮಾಡ್ತಾರೆ ಹೋಗಿಬಿಡ್ತಾರೆ ಇವರಿಗೆ ಕದಾಚಿತ್ ಯಾರಾದರೂ ಸ್ಮರಣೆ ಮಾಡಿಕೊಟ್ಟರೂ ಅದನ್ನು ಉದಾಸೀನ ಮಾಡ್ತಾರೆ ಬರೀ ಉದಾಸೀನ ಮಾಡುವುದಲ್ಲ ತಿರಸ್ಕಾರದ ಮಾತುಗಳನ್ನು ಆಡ್ತಾರೆ ಯಾವ ದೇವತೆ ಆದರೆ ಯಾವ ಸೂರ್ಯ ಏನು ಯಾವ ಚಂದ್ರ ಯಾವ ಗ್ರಹ ಯಾವ ಇಂದ್ರ ಯಾವ ಚಂದ್ರ ಯಾರು ಗಣಪತಿ ಯಾರ್ಯಾರೂ ನನಗೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅವರೇನಂತ ತಿಳ್ಕೊಂಡಿದ್ದಾರೆ ಅಂತನೋ ಹಾಗೆ ಸ್ವಲ್ಪ ವಿದ್ಯೆ ಬಂತು ಒಂದು ಸ್ವಲ್ಪ ಭಕ್ತಿ ಇದೆ ತನಗೆ ಅಂತನಿಸಿದರೆ ಆತ್ಮನೋ ಭಕ್ತಿ ದರ್ಪಿತ ಆ ಭಕ್ತಿ ಮೊದಲಾದ ಅತ್ಯಲ್ಪ ಗುಣಗಳಿಂದ ಉನ್ಮತ್ತನಾಗಿ ದೇವತೆಗಳನ್ನು ತಿರಸ್ಕಾರ ಮಾಡ್ತಾರೆ ಹೀಗೆ ಮೂರು ತರಹದ ಜನ ಇದ್ದಾರೆ ಅದರಲ್ಲಿ ತಿರಸ್ಕಾರ ಮಾಡುವ ಜನ ಅಧಮಾಧಮರು ಉದಾಸೀನ ಮಾಡುವ ಜನ ಅಧಮರಲ್ಲಿಯೇ ಸ್ವಲ್ಪ ಮಧ್ಯಮರು ಸ್ಮರಣೆ ಮಾಡದೆ ಬಿಟ್ಟವರು ಅಧಮರಲ್ಲಿ ಉತ್ತಮರು ಹೀಗೆ ಅಧಮರಲ್ಲಿ ಮತ್ತೆ ಮೂರು ಭಾಗ ಇದೆ ಮಾನುಷೇಶು ಯಥಾ ಕಶ್ಚಿತ್ ಕಿಂಚಿದುಚ್ಚಃ ಪ್ರದರ್ಶ್ಯತೆ ಏವೇವೋಚ್ಯತಾಂ ವಿಷ್ಣೋ ಅಲ್ಪಾಂ ಪಶ್ಯಿತಿ ಚಾನತಃ ಈ ಅಧಮ ಭಕ್ತರಲ್ಲಿರುವ ಇನ್ನೊಂದು ದೋಷ ಏನು ಅಂದರೆ ದೇವರು ಸರ್ವತ್ರ ವ್ಯಾಪ್ತ ಅಂತ ತಿಳಿಯಲಿಲ್ಲ ಪ್ರತಿಮೆಯಲ್ಲಿ ಮಾತ್ರ ಇದ್ದಾನೆ ಅಂತ ತಿಳಿಯುತ್ತಾರೆ ಜೊತೆಗೆ ದೇವತೆಗಳ ಬಗ್ಗೆ ಒಂದ ತಿರಸ್ಕಾರ ಇಲ್ಲ ಉದಾಸೀನ್ಯ ಅಥವಾ ಅಸ್ಮರಣೆ ಮೂರನೆಯದೊಂದು ತಪ್ಪು ಇವರು ಮಾಡುವುದು ದೇವರನ್ನ ಸರ್ವೋತ್ತಮ ಅಂತ ತಿಳಿಯೋದಿಲ್ಲ ಉತ್ತಮ ಅಂತ ತಿಳಿತಾರೆ ಅಷ್ಟು ತಿಳಿದೇ ಅವರ ಭಕ್ತರ ಲಿಸ್ಟೊಳಗೆ ಬರ್ತಿರಲಿಲ್ಲ ಪೂರ್ಣೆ ಹೊರಗೆ ಹಾಕಬೇಕಾಗಿತ್ತೆ ಅವರನ್ನು ಉತ್ತಮ ಅಂತ ತಿಳಿತಾರೆ ಹೇಗೆ ಅಂದರೆ ನಮ್ಮಲ್ಲೇ ನಮ್ಮೂರೊಳಗೇನೆ ಒಬ್ಬರು ಯಾರೋ ದೊಡ್ಡ ಶ್ರೀಮಂತರು ದೊಡ್ಡ ವಿದ್ವಾಂಸರು ಇರ್ತಾರೆ ಎಲ್ಲರೂ ಏನಾದರೂ ಬೇಕಾದರೂ ಅವರ ಹೋಗೋದು ಕೇಳೋದು ಮಾಡ್ತಾರೆ ಒಂದು ಸ್ವಲ್ಪ ದೊಡ್ಡವರು ಊರಿನಲ್ಲಿ ದಣೆಯರು ಅಂತೂ ಇರ್ತಾರೆ ಹಾಗೆ ಊರಿಗೊಬ್ಬರು ಹಿರಿಯರು ಇದ್ದಾಗೆ ದೇವರು ಉತ್ತಮ ಇಷ್ಟೇ ತಿಳಿದಿದ್ದಾರೆ ಹೊರತು ಸರ್ವೋತ್ತಮ ಅಂತ ತಿಳಿಯೋದಿಲ್ಲ ಮನುಷೇಷು ಯಥಾ ಕಶ್ಚಿತ್ ಕಿಂಚಿತ್ ಉಚ್ಚ ಪ್ರದರ್ಶತೆ ಕೆಲವು ಕಾರಣಗಳಿಂದಾಗಿ ನಮ್ಮಿಂದ ಅವನು ಉತ್ತಮ ಅಂತ ಹೇಗೆ ನಾವು ಭಾವಿಸ್ತೇವೋ ಅಷ್ಟೇ ಉತ್ತಮತ್ವವನ್ನು ದೇವರಿಗೆ ತಿಳಿದಿರುತ್ತಾರೆ ನಿರವಧಿಕವಾದ ಸರ್ವೋತ್ತಮತ್ವವನ್ನು ದೇವರಿಗೆ ಅವರು ತಿಳಿದಿರೋದಿಲ್ಲ ತೇದು ಭಕ್ತಮೋಕ್ತಃ ಸ್ವರ್ಗಾಫಲಭಾಗಿನ ತೈರ್ವಿಘ್ನಿತ ಅಥೋ ಯಾಂತಿ ತದ್ಭಕ್ತನಾಪೇಕ್ಷಕಾ ಕುರಿಯುರ್ವಿಷ್ಣಾವಿ ದ್ವೇಷ ದೇವಾ ದೇವಮಾನನಃ ಪೂಜಿತ ವಿಷ್ಣುಭಕ್ತಿಂಚ ನಾಮ ಜ್ಞೇಯಸ್ತಃಸ್ವರ ಇದರಲ್ಲಿ ಮಧ್ಯಮ ಭಕ್ತರಾಗಿದ್ದರೆ ಅವರು ಸ್ವರ್ಗವನ್ನು ಹೊಂದುತಾರೆ ಮುಂದೆ ಬರ್ತದೆ ಮತ್ತೆ ಅದು ಅಥವಾ ಮನುಷ್ಯರಾಗಿ ಹುಟ್ಟುತ್ತಾರೆ ಉತ್ತಮರಾದ ಜ್ಞಾನಿಗಳ ಕುಲದಲ್ಲಿ ಹುಟ್ಟುತ್ತಾರೆ ನ ಚ ಕಲ್ಯಾಣ ಕಶ್ಚಿತ್ ದುರ್ಗತಿ ತಾತ ಗತಿ ಶುಚೀನಾಂ ಶ್ರೀಮತಾಂ ಗೇಹೆ ಯೋಗ ಭ್ರಷ್ಟೋಭಿಜಾಯತೆ ಅಥವಾ ಯೋಗಿ ನಾಮ ಕೊಲೆತಿ ಧೀಮತಾಂ ಅಂತ ಹೇಳಿದ ಹಾಗೆ ಮಧ್ಯಮ ಭಗವದ್ಭಕ್ತರಾದವರು ಸ್ವರ್ಗಾದಿ ಫಲಗಳನ್ನು ಅನುಭವಿಸಿ ಮತ್ತು ಪುನಃ ಉತ್ತಮರಾದ ಜ್ಞಾನಿಗಳ ಕೊಲದಲ್ಲಿ ಹುಟ್ಟಿಬಂದು ಪುನಃ ಸಾಧನೆಯನ್ನು ಮಾಡಿಕೊಂಡು ಅವರು ಮುಂದೆ ಮೋಕ್ಷವನ್ನೇ ಹೊಂದುತ್ತಾರೆ ಆದರೆ ಈ ಅಧಮ ಭಗವದ್ಭಕ್ತರೇನಿದ್ದಾರಲ್ಲ ಆ ಅಧಮ ಭಗವದ್ಭಕ್ತರಲ್ಲಿ मत मूर भागे अदरल अधमरली उत्तम कौर स्वर्ग के हमारे मत ति बारधमली मध्यमरूनकूत्र नरक के हर अधमरली अधमरूनवर तमस्से हम या तईर्विघा अधो यी तद्भक्तां उपेक्षक ಯಾರು ಭಗವದ್ಭಕ್ತರಾದ ದೇವತೆಗಳನ್ನು ಉಪೇಕ್ಷೆ ಮಾಡಿರುತ್ತಾರೋ ಅವರು ಆ ದೇವತೆಗಳಿಂದಲೇ ವಿಘ್ನಿತರಾಗಿ ಅರ್ಥಾತ್ ಮಾಡುವ ಸತ್ಕಾರ್ಯಗಳಲ್ಲಿ ವಿಘ್ನವನ್ನು ತರ್ತಾರೆ ಅದು ದೇವರ ಆಜ್ಞೆ ಇದೆ ಅನ್ನೋದಕ್ಕಾಗಿ ಅವರಿಗೇನು ಸ್ವಾರ್ಥ ಇಲ್ಲ ನೀವು ಬರೀ ದೇವರ ಪೂಜೆ ಮಾಡಿದರೆ ನಡೆಯೋದಿಲ್ಲ ನಮ್ಮ ಪೂಜೆ ಮಾಡಬೇಕು ನಮ್ಮ ಪೂಜೆ ಮಾಡದೇ ಇದ್ದರೆ ನಾವು ತೊಂದರೆ ಕೊಡ್ತೇವೆ ಅಂತ ತಾವೇ ತಾವು ಆಲೋಚನೆ ಮಾಡಿ ಸ್ವಾರ್ಥಪರರಾದ ದೇವತೆಗಳು ನಮಗೆ ವಿಘ್ನ ಮಾಡ್ತಾರೆ ಅಂತ ತಿಳಿಯಬೇಡಿ ದೇವರ ಆಜ್ಞೆ ಇದೆ ನೀವು ನನ್ನ ಭಕ್ತರು ನನ್ನ ಭಕ್ತರಾದ ಕಾರಣಕ್ಕೆ ನಿಮ್ಮ ಪೂಜೆ ಆಗಬೇಕು ಆಗದಿದ್ದರೆ ಅದು ನನಗೆ ಅವಮಾನ ಆದಂತೆ ನೀವು ಅದನ್ನು ಸಹನೆ ಮಾಡಬೇಡಿ ಅವರಿಗೆ ಅಡ್ಡಿ ಮಾಡಿ ಅಂತ ದೇವರು ಹೇಳಿದ್ದಕ್ಕೆ ಮಾಡ್ತಾರಷ್ಟೇ ಇಲ್ಲಾಂದರೆ ಅವರಿಗೇನು ಬೇಕಾಗಿಲ್ಲ ತಾವು ತಮ್ಮ ದೇವರು ಉಪಾಸನೆ ಅವರು ತೃಪ್ತರಾಗಿದ್ದಾರೆ ನಮ್ಮ ಪೂಜೆಯ ಅವಶ್ಯಕತೆ ಅವರಿಗಿಲ್ಲ ದೇವತೆಗಳಿಗೆ ಬ್ರಹ್ಮಾದಿಗಳಿಗೆ ಆವಾಗ ನಾನು ಹೇಳಿದ ಹಾಗೆ ಅದು ಒಂದು ದೇವರಿಗೆ ಕೊಟ್ಟ ಮರ್ಯಾದೆಯೇ ನೀನಲ್ಲ ನಿನ್ನಲ್ಲಿ ಭಕ್ತಿ ಮಾಡುವಂತಹ ವ್ಯಕ್ತಿ ನಿನ್ನಲ್ಲಿ ನೇರವಾಗಿ ಭಕ್ತಿ ಮಾಡುವುದು ಅಲ್ಲ ನಿನ್ನ ಭಕ್ತರ ಭಕ್ತರ ಭಕ್ತರಲ್ಲಿ ದಾಸರ ದಾಸರ ದಾಸರಲ್ಲಿ ದಾಸನಾದ ವ್ಯಕ್ತಿಗೂ ನಾವು ದಾಸರಾಗಿರ್ತೇವೆ ಎಂದರೆ ಅದು ದೇವರ ದೊಡ್ಡ ಸ್ಥಿತಿಯೇ ಅದು ಅಂದರೆ ದೇವರ ಇಷ್ಟು ತುದಿಯ ದಾಸನಿಗೂ ಮಹತ್ವ ಇದೆ ಅಂದರೆ ದೇವರಿಗಿನ್ನೆಷ್ಟು ಮಹತ್ವ ಇರಲಿಕ್ಕಿಲ್ಲ ದೇವರ ನಾಮಸ್ಮರಣೆ ಮಾಡಿದ್ರೇ ದೇವರನ್ನು ತಿಳಿದುಕೊಂಡ್ರೇ ಇಷ್ಟು ಬೆಲೆ ಇದೆ ಅಂದರೆ ದೇವರ ಎಷ್ಟು ಅಂತ ತಿಳಿಯುವುದಕ್ಕೆ ಅದು ಗಮಕ ಹಾಗಾದರೆ ನಾವು ದೇವರ ಭಕ್ತರಲ್ಲಿ ಭಕ್ತಿ ಮಾಡದೇ ಇದ್ದರೆ ಅದು ಒಂದು ಅರ್ಥದಲ್ಲಿ ದೇವರಿಗೆ ಮಾಡಿದ ಅಪಚಾರ ತದ್ಭಕ್ತ ದ್ವೇಷ ಏವಚ ಭಗವದ್ಭಕ್ತರ ದ್ರೋಹ ದ್ವೇಷ ಇದು ಭಗವಂತನ ದ್ರೋಹ ಭಗವಂತನ ದ್ವೇಷವಾಗತ್ತೆ ಭಗವಂತನ ಉಪೇಕ್ಷೆ ಅನ್ನುವ ಪರಮಾತ್ಮನ ಭಕ್ತರನ್ನು ಉಪೇಕ್ಷೆ ಮಾಡಿದರೆ ಆ ಭಗವಂತನ ಭಕ್ತರಾದ ದೇವತೆಗಳು ಇವರಿಗೆ ವಿಘ್ನವನ್ನು ಉಂಟು ಮಾಡುತ್ತಾರೆ ಇವರು ಅಧೋಗತೆಯನ್ನು ನರಕವನ್ನು ಹೊಂದುತ್ತಾರೆ ಇನ್ನು ಬರೀ ಉಪೇಕ್ಷೆ ಮಾಡುವುದಲ್ಲ ದ್ವೇಷವನ್ನೇ ಮಾಡಿದರೆ ವಿಷ್ಣುವಿನಲ್ಲಿಯೂ ದ್ವೇಷ ಮಾಡುವಂತೆ ಅವರೇ ಪ್ರಚೋದನೆ ಮಾಡಿ ಇವನನ್ನು ಅಂಧಂತಮಸ್ಸಿಗೆ ಹಾಕ್ತಾರೆ ಕುರಿಯುರ್ ವಿಷ್ಣಾವಪಿ ದ್ವೇಷಂ ದೇವಾ ದೇವಾಮಾನಿನಃ ಪೂಜಿತಾ ವಿಷ್ಣು ಭಕ್ತಿಂಚ ನಾಮಜ್ಞೇಯಸ್ತ ಸ್ವರಾಹ ನೀವು ಭಕ್ತಿಯಿಂದ ದೇವತೆಗಳ ಪೂಜೆಯನ್ನು ಮಾಡಿದರೆ ಉತ್ತಮ ಭಗವದ್ಭಕ್ತರು ಹಾಗೆ ಮಾಡ್ತಾರೆ ಉತ್ತಮ ಭಗವದ್ಭಕ್ತರು ಅವರು ಉದಾಸೀನ ಮಾಡೋದಿಲ್ಲ ದ್ವೇಷವನ್ನೂ ಮಾಡೋದಿಲ್ಲ ಕಿಂತು ವಿಶೇಷವಾಗಿ ಅವರನ್ನು ಪೂಜೆ ಮಾಡ್ತಾರೆ ಪೂಜೆ ಮಾಡೋ ಕಾರಣಕ್ಕೋಸ್ಕರ ಅವರಲ್ಲಿ ವಿಶೇಷವಾಗಿ ವಿಷ್ಣು ಭಕ್ತಿಯನ್ನು ಹುಟ್ಟಿಸಿ ಅವರಿಗೆ ಮೋಕ್ಷವನ್ನು ಹೊಂದುವಂತೆ ಮಾಡ್ತಾರೆ ಅರ್ಥ ಮಾಡಿಕೊಳ್ಳಿ ಇನ್ನು ಗಣಪತಿಯ ಉತ್ಸವ ಹತ್ತಿರ ಬಂತು ನಿಜ ಭಾದ್ರಪದದಲ್ಲಿ ಗಣಪತಿಯ ಪೂಜೆಯನ್ನು ಮಾಡುವುದೇ ಯಾಕೆ ಶೇಷದೇವರ ಪೂಜೆಯನ್ನು ಮಾಡುವುದೇ ಯಾಕೆ ನಿತ್ಯದಲ್ಲಿ ನಾವು ಬೇರೆ ಬೇರೆ ದೇವತೆಗಳನ್ನು ತತ್ವನ್ಯಾಸದ ಪ್ರಸಂಗದಲ್ಲಿ ಸ್ಮರಣೆ ಮಾಡುವುದೇ ಯಾಕೆ ಬೇರೆ ಎಲ್ಲ ದೇವತೆಗಳ ಸ್ತೋತ್ರ ಗುರುಗಳ ಸ್ತೋತ್ರ ಇವರನ್ನೆಲ್ಲ ನಾವು ಹೇಳುವುದರ ಉದ್ದೇಶ ಏನು ಅಂತ ಅರ್ಥ ಮಾಡಿಕೊಳ್ಳಿ ಆ ಎಲ್ಲ ನಮ್ಮ ಗುರುಗಳನ್ನು ಆರಂಭ ಮಾಡಿಕೊಂಡು ಬ್ರಹ್ಮದೇವರವರೆಗೆ ಎಲ್ಲ ಗುರುಗಳ ಋಷಿಗಳ ಮುನಿಗಳ ದೇವತೆಗಳ ಅನುಗ್ರಹವಿಲ್ಲದೆ ನಮಗೆ ದೇವರಲ್ಲಿ ಜ್ಞಾನ ಭಕ್ತಿಗಳು ಬರುವುದಕ್ಕೆ ಸಾಧ್ಯ ಇಲ್ಲ ವೈರಾಗ್ಯವು ಬರೋದಿಲ್ಲ ಮೋಕ್ಷದ ಆಶೆ ನಮಗಿಲ್ಲ ಇದನ್ನು ಅತ್ಯಂತ ಸ್ಪಷ್ಟವಾಗಿ ತಿಳಿಯಬೇಕು ನಾವು ಎಷ್ಟೇ ಸಾಧನೆ ಮಾಡಬಹುದು ಎಷ್ಟು ಸಾಧನೆ ಮಾಡಿದರೂ ಈ ತರಹದ ಗುರು ದೇವತೆಗಳ ಅನುಗ್ರಹವಿಲ್ಲದ ಭಗವಂತ ನಮ್ಮ ಮೇಲೆ ಅನುಗ್ರಹ ಮಾಡೋದಿಲ್ಲ ಅನ್ನುವ ತತ್ವವನ್ನ ಎಂದೆಂದಿಗೂ ಮರೆಯಬಾರದು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಹೇಳಿದ ಬಹಳ ದೊಡ್ಡ ತತ್ವ ಇದು ಒಂದು ಪಾಠದ ಪ್ರಸಂಗದಲ್ಲಿ ಹೇಳುವ ಕಾರಣ ಇಲ್ಲ ಈ ಉಪನ್ಯಾಸದ ಪ್ರಸಂಗದಲ್ಲಿ ಆದರೆ ಸಹಜವಾಗಿ ಹೇಳುತ್ತೇನೆ ಒಬ್ಬ ವ್ಯಕ್ತಿ ನಮ್ಮವರೇ ಇವತ್ತಿಗೂ ಅವರ ಪರಂಪರೆಯವರೆಲ್ಲ ಮಕ್ಕಳು ಮೊಮ್ಮಕ್ಕಳು ಎಲ್ಲ ನಮ್ಮ ಮಠದಲ್ಲಿಯೇ ಮುದ್ರೆಯನ್ನು ಸ್ವೀಕಾರ ಮಾಡುತ್ತಾರೆ ನಮ್ಮ ಮಠದ ಶಿಷ್ಯರೇ ಆದರೆ ಅವರು ಶ್ರೀಮದ್ ಆಚಾರ್ಯರ ಬಗ್ಗೆ ಕೇಳಿ ತಿಳಿದಿದ್ದಾರಷ್ಟೇ ಅಧ್ಯಯನ ಮಾಡಿಲ್ಲ ಏನಪ್ಪ ನಿಮ್ಮ ಶ್ರೀಮದ್ ಆಚಾರ್ಯರು ತಾವು ವಾಯುದೇವರ ಅವತಾರ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಬರೀ ವಾಯುದೇವರ ಮಹತ್ವ ಒಂದನ್ನು ಬಿಟ್ಟರೆ ಇನ್ನೇನು ಹೇಳೋದಿಲ್ಲ ಅವರು ಯಾವ ದೇವತೆಗಳ ಬಗ್ಗೆಯೂ ಅವರಿಗೆ ಬೆಲೆ ಇಲ್ಲ ದೇವರು ಸರ್ವೋತ್ತಮ ತಾವು ಜೀವೋತ್ತಮ ಎರಡು ಹೇಳಿಬಿಡ್ತಾರೆ ಯಾಕೋ ನನಗೆ ಈ ಮಧು ಸಿದ್ಧಾಂತ ಅಷ್ಟು ಮನಸ್ಸಿಗೆ ಹಿಡಿಸೋದಿಲ್ಲ ನನಗೆ ಬೇಡ ಅಂತ ಹೇಳಿ ಶ್ರೀಮದಾಚಾರ್ಯರ ಈ ಶುದ್ಧವಾದ ಪರಂಪರೆಯಲ್ಲಿ ಎಷ್ಟು ಕೋಟಿ ಜನ್ಮಗಳ ಪುಣ್ಯದಿಂದ ಹುಟ್ಟಿ ಬಂದಿದ್ದರೂ ಗೊತ್ತಿಲ್ಲ ಆದರೆ ಪ್ರಾರಬ್ಧ ಕರ್ಮ ಬಲವತ್ತಾಗಿತ್ತು ಮುಂದುವರಿಯುವ ಯೋಗ್ಯತೆ ಇರಲಿಲ್ಲ ಅಂತ ಅನ್ನಿಸ್ತದೆ ಶ್ರೀಮದಾಚಾರ್ಯರ ಮತವನ್ನು ಬಿಟ್ಟು ಬೇರೆ ಮತವನ್ನು ಸ್ವೀಕರಿಸಿ ಅಲ್ಲಿ ಶಿಷ್ಯತ್ವ ವಹಿಸಿ ಆ ಒಂದು ಮತದ ಮಠದ ಪೀಠಾಧಿಪತಿಗಳಾಗಿ ಅವರು ಇವತ್ತಿಗೂ ಇದ್ದಾರೆ ಅಥವಾ ಇತ್ತೀಚೆಗೆ ಅವರು ವೃಂದಾವನಾಗಿದ್ದರೆ ಗೊತ್ತಿಲ್ಲ ಆದರೆ ಆದರೆ ಅವರ ಮಕ್ಕಳು ಮೊಮ್ಮಕ್ಕಳೆಲ್ಲ ಇವತ್ತಿಗೂ ನಮ್ಮ ಮಠದ ಶಿಷ್ಯರಾಗಿ ಪರಂಪರೆಯನ್ನು ಅನುಸರಣೆ ಮಾಡ್ತಾ ಇದ್ದಾರೆ ಹೆಸರು ಹೇಳೋದಿಲ್ಲ ಇರಲಿ ಹೇಳೋ ತಾತ್ಪರ್ಯ ದುಃಖ ಆಯಿತು ನಮಗೆ ಯಾಕೆ ಅಂತ ನನಗೆ ಗೊತ್ತಿರಲಿಲ್ಲ ಯಾವುದೋ ಒಂದು ಪುಸ್ತಕಕ್ಕೆ ಅವರು ಕೊಟ್ಟ ಮುನ್ನುಡಿಯನ್ನು ನಾನು ಓದಿದೆ ಅದರಲ್ಲಿ ಅವರು ಬರೆದಿದ್ದಾರೆ ನನಗೆ ಯಾಕೆ ಬೇಸರ ಆಯಿತು ಅಂದರೆ ಈ ಕಾರಣಕ್ಕಾಗಿ ಮದ್ದು ಸಿದ್ಧಾಂತದ ಬಗ್ಗೆ ಹಣೆ ಘಟ್ಟಿಸಿಕೊಂಡೆ ನಾನು ದೇವತೆಗಳ ಬಗ್ಗೆ ನಮ್ಮ ಶ್ರೀಮಧಾಚಾರ್ಯರು ಹೇಳಿದಷ್ಟು ಇನ್ಯಾರು ಹೇಳಿದ್ದಾರೆ ದೇವತೆಗಳೇ ಇಲ್ಲ ಅನ್ನುವವರಿದ್ದಾರೆ ನ ದೇವಾನ ಯಜ್ಞಾನ ತೀರ್ಥಂವಂತಿ ದೇವತೆಗಳಿಲ್ಲ ಯಜ್ಞ ಇಲ್ಲ ವೇದ ಇಲ್ಲ ಅಂತ ಹೇಳುವವರು ಬೇರೆಯವರು ನ ವೇದ ನ ಯಜ್ಞಾನ ತೀರ್ಥಂವಂತಿ ಆದರೆ ದೇವತೆಗಳನ್ನು ಪರಮಸತ್ಯ ಅಂತ ಹೇಳಿ ಆ ದೇವತೆಗಳಲ್ಲಿ ಇರುವ ಗುಣಗಳನ್ನು ತಿಳಿಸಿ ಅವರ ತಾತಮ್ಯವನ್ನು ತಿಳಿಸಿ ಅವರ ಶಕ್ತಿ ಏನು ಅವರ ಜ್ಞಾನ ಏನು ದೇವತಾ ಪ್ರಚಿತ ಸಹ ಅಚಿಂತ್ಯ ಶಕ್ತಯಸ್ತಾಸಂ ಅಚಿಂತ್ಯ ಶಕ್ತಿ ಇದೆ ಪ್ರತಿಯೊಬ್ಬ ದೇವತೆಗಳಿಗೆ ದೇವರಷ್ಟಲ್ಲ ಅವರವರ ಯೋಗ್ಯತೆಗೆ ತಕ್ಕ ಅಚಿಂತ್ಯ ಶಕ್ತಿ ಇದೆ ಅವರವರ ಯೋಗ್ಯತೆಗೆ ತಕ್ಕಂತೆ ಸರ್ವಜ್ಞತೆ ಇದೆ ಅವರೆಲ್ಲರೂ ಮಹೋಪಕಾರಕರು ಅವರ ಉಪಾಸನೆ ಮಾಡದೇ ಇದ್ದರೆ ನಿಮಗೆ ತಮಸ್ಸಾಗ್ತದೆ ಅಂತ ಎಚ್ಚರಿಕೆಯ ಗಂಟೆಯನ್ನು ಭಾವಿಸಿದ ಮಹಾನ್ ಭಾವರು ಶ್ರೀಮದ್ ಆನಂದ ತೀರ್ಥ ಇದನ್ನು ಚೆನ್ನಾಗಿ ಯಾವ ದೇವತೆಗಳ ಬಗ್ಗೆ ಇವರೇನು ಸರಿಯಾಗಿ ಜಸ್ಟಿಸ್ ಮಾಡಿಲ್ಲ ಅಂತ ಹೇಳಿದರೆ ಎಂತಹ ದೊಡ್ಡ ಅಪಚಾರ ಅದು ಶ್ರೀಮದ್ ಬಗ್ಗೆ ಮಾಡೋದು ಎಂದಿಗೂ ಗ್ರಂಥಗಳನ್ನು ನೋಡದೆ ತಪ್ಪು ಅಭಿಪ್ರಾಯವನ್ನು ಮಾಡಿಕೊಳ್ಳಬಾರದು ಅದರಿಂದ ಅವರಿಗೇನಾಗೋದಿಲ್ಲ ಶ್ರೀಮದಾಚಾರ್ಯರಿಗೆ ನಾವು ಆ ಭಾಗ್ಯದಿಂದ ವಂಚಿತರಾಗ್ತೇವೆ ಅಷ್ಟೆ ಎಂತಹ ತತ್ವದ ಉಪದೇಶ ಮಾಡಿದ್ದಾರೆ ನೋಡಿ ಎಂದೆಂದಿಗೂ ದೇವತೆಗಳ ಬಗ್ಗೆ ದ್ವೇಷವನ್ನು ಮಾಡಬೇಡಿ ತಮಸೆ ಆಗುತ್ತೆ ಉಪೇಕ್ಷೆ ಮಾಡಿದರೂ ನಿಮಗೆ ಉತ್ತಮಗತಿ ಆಗೋದಿಲ್ಲ ನರಕಾದೆ ಅನರ್ಥಗಳಿದೆ ಕೇವಲ ಸ್ಮರಣೆ ದೇವರನ್ನ ಮಾತ್ರ ಸ್ಮರಣೆ ಮಾಡಿದರೆ ತಾತ್ಕಾಲಿಕವಾಗಿ ನಿಮಗೆ ಸ್ವರ್ಗವಾದೀತೆ ಹೊರತು ಶಾಶ್ವತವಾದ ಸದ್ಗತಿ ನಿಮಗೆ ಎಂದೆಂದಿಗೂ ದೇವತೆಗಳನ್ನು ಮರೆತರೆ ಸಿಗುವುದಿಲ್ಲ ದೇವತೆಗಳಲ್ಲಿ ಭಕ್ತಿ ಮಾಡಿ ಅವರ ಪೂಜೆಯನ್ನು ಮಾಡಿ ಆದರೆ ಸ್ವತಂತ್ರ ಸರ್ವೋತ್ತಮ ಅಂತ ಮಾತ್ರ ಅವರು ಭಗವದ್ಭಕ್ತರು ಎಂಬುದಾಗಿ ತಿಳಿದು ಅವರನ್ನು ಉಪಾಸನೆ ಮಾಡಿ ಇಷ್ಟು ಮಾತ್ರ ಶ್ರೀಮದಾಚಾರ್ಯರು ತಿಳಿಸ್ತಾರೆ ಎಲ್ಲ ದೇವತೆಗಳಿಗೂ ಇದು ಸಮ್ಮತ ಅನ್ನುವುದಕ್ಕೆ ಆಕಳು ಒದರ್ತಾ ಇದೆ ಮೂವತ್ತು ಕೋಟಿ ದೇವತೆಗಳ ಸನ್ನಿಧಾನ ಆಕಳಲ್ಲಿದೆ ಉಪೇಕ್ಷಕೇಶು ದೇವಾಂ ಭಕ್ತಿನಾಶಂ ಸ್ವಯಂಹರಿ ಕರೋತಿ ತನ ವಿಭ್ರಷ್ಟಾ ಸಂಸರಂತೆ ಪುನಃಪುನಃ ಅಧೋವಾಯಂತ ವಿಷಾತ್ ಪೂಜ್ಯಾ ತ ಕೇವಲ ದೇವತೆಗಳಿಗೂ ಭಗವಂತನಿಗೂ ಇರುವ ಅನ್ಯೋನ್ಯವಾದ ಸಂಬಂಧ ನೋಡಿ ದೇವರಲ್ಲಿ ಅವರಿಗಿರುವ ಅಪಾರವಾದ ಭಕ್ತಿ ದೇವತೆಗಳ ಮೇಲೆ ಭಗವಂತನಗಿರುವ ಅಪಾರವಾದ ವಾತ್ಸಲ್ಯ ಹೀಗಾಗಿ ದೇವತೆಗಳನ್ನು ನಾವು ಉದಾಸೀನ ಮಾಡಿದರೆ ದೇವತೆಗಳು ಭಗವಂತನ ಆಜ್ಞೆಯಂತೆ ನಮ್ಮನ್ನು ಅಧೋಗತಿಗೆ ಕಳಿಸ್ತಾರೆ ಅಷ್ಟು ಮಾತ್ರ ಅಲ್ಲ ಸ್ವಯಂ ದೇವರು ತಾನೇ ತನ್ನಲ್ಲಿ ದ್ವೇಷ ಮಾಡುವಂತೆ ಮಾಡಿ ಅವರನ್ನು ಅಧೋಗತಿಗೆ ಕಳಸ್ತಾನೆ ಅಂತ ಹೇಳ್ತಾರೆ ಉಪೇಕ್ಷಕೇಶು ದೇವಾನಾಂ ಭಕ್ತಿ ನಾಶಂ ಸ್ವಯಂಹರಿಕ್ಕರೋತಿ ಏನು ಅಲ್ಪ ಸ್ವಲ್ಪ ದೇವರಲ್ಲಿ ನಮಗೆ ಭಕ್ತಿ ಇರ್ತದೆ ಆ ಭಕ್ತಿಯನ್ನು ದೇವರೇ ಹಾಳು ಮಾಡ್ತಾನೆ ಬಂದು ತುಳಿದು ನಾಶ ಮಾಡ್ತಾನೆ ಅದನ್ನು ತನ್ನಲ್ಲಿ ಭಕ್ತಿ ಮಾಡದೇ ಇರೋ ಹಾಗೆ ಮಾಡಿ ಅವರನ್ನು ತಮಸ್ಸೆಗೆ ಹಾಕ್ತಾನೆ ಯಾಕೆ ಅಂದರೆ ನೀವು ಬರೀ ನನ್ನಲ್ಲಿ ಭಕ್ತಿ ಮಾಡ್ತೀರಾ ನನ್ನ ಭಕ್ತರಲ್ಲಿ ಭಕ್ತಿ ಮಾಡೋದಿಲ್ಲ ಏನು ದೇವತೆಗಳ ಮೇಲೆ ದೇವರು ಮಾಡುವ ಅನುಗ್ರಹ ನೋಡಿ ಯಾವ ವ್ಯಕ್ತಿಗೆ ಇದು ಬೇಕಾಗಿರ್ತದೆ ನನ್ನ ಮೇಲೆ ಪ್ರೀತಿ ಮಾಡ್ತಾರಲ್ಲ ಸಾಕು ಉಳಿದದ್ದೆ ಏನೇನಾದರೂ ಮಾಡಲಿ ಹಾಳಾಗಿ ಹೋಗಲಿ ಅಂತಾರೆ ಆದರೆ ಒಂದು ಸಣ್ಣ ತೃಣಜೀವದವರೆಗೆ ಯಾವ ಯಾವ ಚೇತನಕ್ಕೂ ಕೂಡ ಕಿಂಚಿತ್ತೂ ಅವನ ಯೋಗ್ಯತೆಗೆ ತಕ್ಕ ಮರ್ಯಾದೆ ಸಿಗದೇ ಇರದು ಅವರವರ ಯೋಗ್ಯತೆಗೆ ತಕ್ಕಂತೆ ಅವರಲ್ಲಿ ಭಕ್ತಿ ಮೈತ್ರಿ ಏನು ಮಾಡ್ತೀರೋ ಮಾಡಿ ಆದರೆ ಅವರು ವಿಷ್ಣು ಭಕ್ತರು ಅಂತಾದಾಗ ಯೋಗ್ಯರು ಸಜ್ಜನರೂಂತಾದಾಗ ಅವರಿಗೆ ಯೋಗ್ಯವಾದ ಗೌರವವನ್ನು ಸಲ್ಲಿಸಲೇಬೇಕು ಅಂದರೆ ಮಾತ್ರ ನಾನು ಸ್ವೀಕಾರ ಮಾಡುತ್ತೇನೆ ಅವರ ಭಕ್ತಿಯನ್ನು ಅಂತ ದೇವರು ಒಂದು ಪಣ ತೊಟ್ಟದ್ದಕ್ಕೆ ಇವತ್ತು ಎಲ್ಲರಿಗೂ ಮರ್ಯಾದೆ ಇದೆ ನೀವೇನಾದರೂ ಹಾಳಾಗಿ ಹೋಗಿ ಅಂತಂದುಬಿಟ್ರೆ ಯಾರ್ಯಾರೂ ಇನ್ನೊಬ್ಬರಲ್ಲಿ ಭಕ್ತಿನೇ ಮಾಡ್ತಿರಲಿಲ್ಲ ಇಷ್ಟು ಉಳದೆಲ್ಲ ದೇವತೆಗಳ ಮೇಲೆ ದೇವರು ಅನುಗ್ರಹವನ್ನು ಮಾಡಿದ್ದಾನೆ ಕರೋಚಿತೇನ ಬಿಭ್ರಷ್ಟಾಹ ಸಂಸರಂತಿ ಪುನಃಪುನಃ ಅಧೋವಾಯಾಂತಿ ಅವರು ಉಪೇಕ್ಷೆ ಮಾಡಿದವರಾಗಿದ್ದರೆ ನಿತ್ಯ ಸಂಸಾರಿಗಳಾಗಿ ಪುನಃ ಪುನಃ ಇಲ್ಲಿಯೇ ಬರ್ತಾ ಇರ್ತಾರೆ ದೇವತೆಗಳ ದ್ವೇಷ ಮಾಡಿದರೆ ಅಧೋವಾಯ ಅಂತಿ ವ್ಯವಸ್ಥಿತ ವಿಕಲ್ಪ ಇದಕ್ಕೆ ಅವರು ತಮಸ್ಸಿಗಾದರೂ ಹೋಗ್ತಾರೆ ಸಂಸಾರದಲ್ಲಿ ಬರ್ತಾರೆ ಅಂದರೆ ಹೇಗಾದರೂ ಹಾಗೆ ಅಲ್ಲ ಉದಾಸೀನ ಮಾಡಿದರೆ ಸಂಸಾರಕ್ಕೆ ಬರ್ತಾರೆ ದ್ವೇಷ ಮಾಡಿದರೆ ತಮಸ್ಸಿಗೆ ಹೋಗ್ತಾರೆ ಕೇವಲ ಸ್ಮರಣೆ ಮಾಡದೆ ಸುಮನ ಬಿಟ್ಟಿದ್ರೆ ಸ್ವರ್ಗಕ್ಕೆ ಹೋಗಿ ಮತ್ತೆ ಬರ್ತಾರೆ ಮುಂದೆ ಸಜ್ಜನರ ಸಹವಾಸದಿಂದ ಸ್ಮರಣೆಯನ್ನು ಮಾಡಿ ಅವರು ಉತ್ತಮಗತಿಯನ್ನು ಹೊಂದುತ್ತಾರೆ ಅಂತ ತಿಳಿಯಬೇಕು ಯಸ್ತಾನ್ ದ್ವೇಷಿ ಸತಂ ದ್ವೇಷ್ಠಿ ಯಸ್ತಾನನು ಸಚಾನುತಂ ಐಕಾತ್ಮಾಗತಂ ವಿಧಿ ದೇವೈತ್ಭಕ್ತಿ ಪೂರಿತೈ ಸಂಕ್ಷೇಪದಲ್ಲಿ ಹೇಳುತ್ತಾರೆ ದೇವತೆಗಳ ದ್ವೇಷ ಮಾಡಿದರೆ ವಿಷ್ಣುವಿನ ದ್ವೇಷ ಮಾಡಿದ ಹಾಗೆ ದೇವತೆಗಳಲ್ಲಿ ಪ್ರೀತಿ ಮಾಡಿದರೆ ವಿಷ್ಣುವಿನಲ್ಲಿ ಪ್ರೀತಿ ಮಾಡಿದಂತೆ ಅಷ್ಟು ದೇವತೆಗಳಿಗೂ ಭಗವಂತನಿಗೂ ಐಕಾತ್ಮೆ ಇದೆ ಮನಸ್ಕತ್ವ ಇದೆ ಪರಸ್ಪರವಾದಂತಾ ಪ್ರೀತಿ ಮತ್ತು ಭ ಅನುಗ್ರಹಗಳು ಇವರಿಬ್ಬರಲ್ಲಿರೋದರಿಂದ ಆ ರೀತಿಯಾಗಿ ದೇವತೆಗಳ ಉಪಾಸನೆಯನ್ನು ಮಾಡಲೇಬೇಕು ಅಂತ ಹೇಳಿ ಒಂದು ಕೈಮುತ್ಯವನ್ನು ಹೇಳುತ್ತಾರೆ ಉಪೇಕ್ಷಕಸ್ತು ದೇವಾನಾಂ ಯದೈವ ನಿರಯೋಪಗ ತದಾತು ಕಿಮು ವಕ್ತವ್ಯಂ ಉಪೇಕ್ಷಾ ದೇವತೆಗಳ ಉಪೇಕ್ಷೆ ಮಾಡಿದವನೇ ನರಕಕ್ಕೆ ಹೋಗೋದಾದರೆ ಇನ್ನು ದೇವರನ್ನು ಉಪೇಕ್ಷೆ ಮಾಡಿದರೆ ಅವನಿಗೆ ಅಧೋಗತಿಯಾಗತ್ತೆ ಅಂತ ಏನು ಹೇಳೋದು ಮುಗುದೇ ಹೋಯಿತು ವಿಷ್ಣೋರು ಉಪೇಕ್ಷಕಂ ಸರವೇ ವಿದ್ವಿಷಂತ್ಯಧಿಕಂ ಸುರಾಹ ಪತತ್ಯವಶ್ಯಂ ತಮಸಿ ಹರಿರಾತ ಇಷ್ಟ ಪಾತಿತಃ ದೇವರ ದ್ವೇಷ ಮಾಡುವುದಲ್ಲ ಉಪೇಕ್ಷೆ ಮಾಡಿದ ವ್ಯಕ್ತಿಯನ್ನೂ ಕೂಡ ದೇವತೆಗಳೆಲ್ಲ ದ್ವೇಷ ಮಾಡ್ತಾರೆ ಅವನನ್ನು ಅವನನ್ನು ಕಂಡ್ರೆ ದೇವತೆಗಳಿಗೆ ಆಗುವುದಿಲ್ಲ ಅವನು ಯಾವ ಸತ್ಕಾರ್ಯಗಳನ್ನು ಮಾಡದೇ ಇದ್ದಂತೆ ಅವನಿಗೆ ವಿಘ್ನ ಮಾಡಿ ಅವನನ್ನು ತಮಸ್ಸಿಗೆ ಹಾಕ್ತಾರೆ ಎಂದೆಂದಿಗೂ ಭಗವಂತ ನನ್ನ ಉಪೇಕ್ಷೆಯನ್ನೂ ಮಾಡಬಾರದು ದ್ವೇಷವನ್ನಂತೂ ಮಾಡಲೇಬಾರದು ಭುಂಕ್ತೆ ಸ್ವರ್ಗಫಲ ನಿತ್ಯಂ ನಿರಯನ್ನೈವ ಗ್ಚತಿ ವಿಷ್ಣೋಸ್ ಮಧ್ಯಮೋ ಭಕ್ತ ಜಾತೆ ಮಾನುಷು ಚಮರಂದೇವತೆಯಸ್ತು ಭಜತೆ ಪುರುಷೋತ್ತಮಂ ಯೋಗ್ಯ ಸಂಸ್ಮರತೆ ದೇವಾಗ್ಯೋ ೇಷ್ಟಿ ಕೇಶವಂ ಮಧ್ಯಮಭಕ್ತ ಇವನು ಸ್ವರ್ಗವನ್ನು ಭೋಗ ಮಾಡಿ ಪುನಃ ಮನುಷ್ಯನಾಗಿ ಹುಟ್ಟಿ ಬರ್ತಾನೆ ನರಕಕ್ಕೆ ಹೋಗೋದಿಲ್ಲ ದೇವತೆಗಳ ಸ್ಮರಣೆ ಮಾಡದೇ ಇದ್ದ ವ್ಯಕ್ತಿ ಹಿಂದೆ ಹೇಳಿದರಲ್ಲ ಅಧಮರಲ್ಲಿಯೇ ಉತ್ತಮ ಅವನೇನು ಮಾಡ್ತಾನೆ ಅಂದರೆ ಭಜತೆ ಪುರುಷೋತ್ತಮಂ ಯೋಗ್ಯ ಸಂಸ್ಮರತೆ ಅದು ಬಿಡಿಸಿದರೆ ಒಳ್ಳೆಯದು ಯೋಗ್ಯಸ್ಸನ್ ಸ್ಮರತೆ ಅವನೇನಾದರೂ ಯೋಗ್ಯನಾಗಿದ್ದರೆ ಮಾತ್ರ ಈಗ ಬೇರೆ ದೇವತೆಗಳ ಸ್ಮರಣೆ ಮಾಡದೇ ಇದ್ದರೂ ಕ್ರಮೇಣ ಸ್ಮರಣೆ ಮಾಡುವ ಒಂದು ಹಂತವನ್ನು ಮುಟ್ಟಿ ಆಮೇಲೆ ಸದ್ಗತಿಯನ್ನು ಹೊಂದುತ್ತಾನೆ ಸ್ವರೂಪತಹನೇ ಅಯೋಗ್ಯನಾಗಿದ್ದರೆ ಅವನು ಮಾತ್ರ ಪರಮಾತ್ಮನ ದ್ವೇಷವನ್ನೇ ಮಾಡಿ ತಮಸ್ಸಿಗೆ ಹೋಗ್ತಾನೆ ಎಸ್ತೂತ್ತಮೋ ಭಾಗವತಃ ಸಮಕ್ತಿಂ ಪರಮಾಮ್ರಜೇತ್ ಉತ್ತಮ ಭಗವದ್ಭಕ್ತರು ಮಾತ್ರ ಮುಕ್ತಿಯನ್ನು ಹೊಂದುತ್ತಾರೆ ಹಾಗಾದರೆ ಉತ್ತಮ ಭಗವದ್ಭಕ್ತರು ಮೋಕ್ಷವನ್ನು ಹೊಂದುತ್ತಾರೆ ಮಧ್ಯಮ ಭಗವದ್ಭಕ್ತರು ಸ್ವರ್ಗವನ್ನು ಭೋಗಿಸಿ ಪುನಃ ಸಂಸಾರಕ್ಕೆ ಬರ್ತಾರೆ ಮತ್ತು ಸಾಧನೆ ಮಾಡಿ ಕಾಲಾಂತರದಲ್ಲಿ ಅವರು ಮೋಕ್ಷವನ್ನು ಪಡೆಯಬಹುದು ಅಧಮ ಭಕ್ತರಲ್ಲಿ ಉತ್ತಮರು ಅಂತನಿಸಿಕೊಂಡವರು ದೇವತೆಗಳ ಸ್ಮರಣೆ ಮಾಡದೇ ಇದ್ದವರಷ್ಟೇ ದ್ವೇಷ ಮಾಡಿದವರೇನಲ್ಲ ಅವರು ಸ್ವರ್ಗಕ್ಕೆ ಹೋಗಿ ಮತ್ತೆ ಬಂದು ಬಹಳ ಕಾಲಾಂತರದಲ್ಲಿ ಪುನಃ ಸಜ್ಜನರ ಸಹವಾಸದಿಂದ ಅವರು ದೇವತೆಗಳ ಸ್ಮರಣೆಯನ್ನು ಮಾಡ್ತಾ ಮಾಡ್ತಾ ಅವರೂ ಸದ್ಗತಿಯನ್ನು ಹೊಂದಬಹುದು ಆದರೆ ಅಧಮರಲ್ಲಿ ಮಧ್ಯಮರಾಗಿ ದೇವತೆಗಳ ಉಪೇಕ್ಷೆಯನ್ನು ಮಾಡಿದವರಿದ್ದಾರಲ್ಲ ಅವರು ನರಕವನ್ನು ಹೊಂದುತ್ತಾರೆ ಅಧಮರಲ್ಲಿ ಅಧಮರಾಗಿ ದೇವತೆಗಳ ದ್ವೇಷ ಮಾಡಿದವರು ಮಾತ್ರ ತಮಸ್ಸನ್ನೇ ಹೊಂದುತ್ತಾರೆ ಎಂಬುದಾಗಿ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ ಇದರಲ್ಲಿ ನಾವು ತಿಳಿಯಬೇಕಾರದ್ದು ಅಧಮ ಮಧ್ಯಮರು ಅಧಮ ಅಧಮರು ಸರ್ವಥ ಆಗಬಾರದು ನಮ್ಮ ಯೋಗ್ಯತೆಗೆ ತಕ್ಕಷ್ಟು ನಾವು ಭಗವಂತನ ಸರ್ವತ್ರ ವ್ಯಾಪ್ತಿಯನ್ನು ಸರ್ವವೂ ಭಗವಂತನ ಅಧೀನ ಅನ್ನುವುದನ್ನು ತಿಳಿದು ಭಗವಂತನಲ್ಲಿ ಭಗವದ್ಭಕ್ತರಲ್ಲಿ ಭಕ್ತಿಯನ್ನು ಮಾಡುತ್ತಾ ಮಧ್ಯಮರಲ್ಲಿ ಅಜ್ಞಾನಿಗಳಲ್ಲಿ ದಯೆಯನ್ನು ಮಾಡುತ್ತಾ ಭಗವಂತನ ದ್ರೋಹಿಗಳಲ್ಲಿ ದ್ವೇಷವನ್ನೇ ಮಾಡತಾ ಇದ್ದರೆ ಉತ್ತಮ ಭಗವದ್ಭಕ್ತರು ಅಂತಾಗಿ ಭಗವಂತನ ವಿಶೇಷವಾದ ಅನುಗ್ರಹವನ್ನು ಪಡೆಯಬಹುದು ಎಂಬುದಾಗಿ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ಇದಾದ ಮೇಲೆ ಇನ್ನೊಂದು ಭಗವದ್ಭಕ್ತರಾದವರು ಇರುವ ಪ್ರಕಾರವನ್ನು ತಿಳಿಸ್ತಾರೆ ಗೃಹೀತ್ವಾಂದ್ರಿಯೈರರ್ಥಾನ್ ಯೋ ನೇಷ್ಟಿ ನೃಷ್ಯತಿ ವಿಷ್ಣೋರ್ ಮಾಮ್ ಪಶ್ಯನ್ ಸವೈ ಭಾಗವತೋತ್ತ ಸಾಮಾನ್ಯ ಅರ್ಥ ಗೃಹೀತ್ ಇಂದ್ರಿಯೈರರ್ಥಾನ್ ಇಂದ್ರಿಯಗಳಿಂದ ನಾನಾ ವಿಧವಾದ ವಸ್ತುಗಳನ್ನು ಗ್ರಹಣ ಮಾಡ್ತಾನೆ ಸಿಹಿಯಾದ ರುಚಿಯಾದ ತಿಂಡಿಗಳು ಇರಬಹುದು ಹೊಲಸು ಪದಾರ್ಥಗಳು ಎದುರಿಗೆ ಬಿದ್ದಿರಬಹುದು ಇದರ ಮೇಲೆ ಪ್ರೀತಿ ಮಾಡೋದಿಲ್ಲ ಅದರ ಮೇಲೆ ದ್ವೇಷ ಮಾಡೋದಿಲ್ಲ ಎದುರಿಗೆ ಸಜ್ಜನರೂ ಕುಳಿತಿರಬಹುದು ದುರ್ಜನರೂ ಇರಬಹುದು ಸಜ್ಜನರನ್ನು ನೋಡಿದರೆ ಏನು ದುರ್ಜನರನ್ನು ನೋಡಿದರೆ ದ್ವೇಷ ಮಾಡೋದಿಲ್ಲ ದೇವತೆಗಳು ಇರಬಹುದು ದೈತ್ಯರೂ ಇರಬಹುದು ಭೀಮಸೇನ ದೇವರಿದ್ದಾರೆ ದುರ್ಯೋಧನ ಇದ್ದಾನೆ ಇಬ್ಬರನ್ನು ಸಮಾನವಾಗಿ ನೋಡಬೇಕು ಭೀಮಸೇನ ದೇವರು ನೋಡಿದರೆ ಏನಪ್ಪ ವಿಷ್ಣು ಭಕ್ತಿ ಎಂತಹ ನಿಷ್ಠೆ ಅಂತ ಸಂತೋಷ ಏನಿಲ್ಲ ಕಲೆಯನ್ನು ನೋಡಿದರೆ ಒಳ್ಳೆಯ ಕಿಚ್ಚು ಬಂದು ಸಿಟ್ಟಿನಿಂದ ಅವನನ್ನು ದ್ವೇಷ ಮಾಡೋದು ಏನಿಲ್ಲ ಇರಲಿ ಬಿಡು ಪಾಪ ಏನು ಹೀಗೆ ಯೋನದ್ವೇಷ್ಟಿ ನಹೃಷ್ಯತಿ ಇದೆಲ್ಲವೂ ಮಾಯೆ ಇದರಲ್ಲೇನಿದೆ ಯಾವುದಾದರೂ ಸತ್ಯ ಇದ್ದರೆ ಚಿಂತನೆ ಮಾಡಬೇಕು ನಾವು ತಲೆ ಕೆಡಿಸಿ ಇದೆಲ್ಲ ಅವಿದ್ಯೆ ಮಾಯೆ ಅಂತ ತಿಳಿದು ಸುಮ್ಮನೆ ಇದ್ದು ಬಿಡ್ತಾನೆ ಅವನು ಭಾಗವತೋತ್ತಮ ಎಂಬುದಾಗಿ ಮೇಲ್ನೋಟಕ್ಕೆ ತಪ್ಪು ಅರ್ಥ ಆಗತ್ತೆ ಅದಕ್ಕೆ ಪ್ರಮಾಣಕ್ಕೆ ಬದ್ಧವಾಗಿ ಆಚಾರ್ಯರು ಅರ್ಥವನ್ನು ತಿಳಿಸ್ತಾರೆ ಯಾವುದನ್ನು ತಮ್ಮ ಮಾತಿನಿಂದ ಆಚಾರ್ಯರು ಹೇಳೋದಿಲ್ಲ ಸಮರ್ಥರವರು ಹೇಳೋದಕ್ಕೆ ಶುದ್ಧಂ ಪ್ರಮಾಣ ಸಮೇ ಆದರೆ ಪ್ರಮಾಣಗಳನ್ನು ಕೊಟ್ಟು ನಮಗೆ ತಿಳಿಸಿಕೊಡ್ತಾರೆ ಇಲ್ಲಿ ಮಾಯೆ ಎನ್ನುವ ಶಬ್ದಕ್ಕೆ ಮೊದಲು ಅವಿದ್ಯೆ ಎಂಬ ಅರ್ಥವನ್ನು ತಿಳಿಯಬಾರದು ಇಚ್ಛೆ ಮಾಯಾ ಅನ್ನುವ ಶಬ್ದಕ್ಕೆ ಇಚ್ಛಾ ಅನ್ನುವ ಅರ್ಥ ಯಾವುದಾದರೂ ಒಂದು ವಸ್ತುವನ್ನು ತಿಳಿಯದೆ ನಾವು ಇಚ್ಛೆ ಪಡೆಯಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ ಬೇಕು ಏನು ಬೇಕು ಬರೇ ಬೇಕು ಅಂದರೆ ಏನು ಹಾಗನ್ನಿಸ್ತದ ನಿಮಗೆ ಯಾವಾಗಾದರೂ ಬೇಕು ಅಂತ ಇಷ್ಟೇ ಅಲ್ಲ ಏನು ಬೇಕು ಅದರ ಬಗ್ಗೆ ಜ್ಞಾನ ಬೇಕು ಮೊದಲು ಜ್ಞಾನ ಇಲ್ಲದೆ ಇಚ್ಛೆ ಬರೋದಿಲ್ಲ ಮೊದಲು ಜ್ಞಾನ ಅದರಿಂದ ಇಚ್ಛೆ ಬರುತ್ತೆ ಮಾ ಅಂದರೆ ಜ್ಞಾನ ಆಯಾ ಅಂದರೆ ಲಾಭ ಮಾಯಾ ಸಕಾಶಾತ್ ಆಯ ಯಸ್ಯಾಹಾಸ ಮಾಯಾ ಮಾ ಆಯಾ ಯಾವ ವಸ್ತು ಮಾ ಜ್ಞಾನದಿಂದ ಆಯಾ ಬಂದಿದೆ ಬೇಕು ಅಂದರೆ ಹಿಂದಿ ಒಳಗೆ ಅರ್ಥ ಮಾಡಿಕೊಳ್ಳಿ ಯಾವ ವಸ್ತು ಮಾಸೆ ಆಯಾ ಮಾ ಅಂದರೆ ಜ್ಞಾನ ಮತ್ತೆ ಅದು ಮಾಯಾ ಮಾ ಅಂದರೆ ಜ್ಞಾನ ಜ್ಞಾನದಿಂದ ಯಾವುದು ಆ ಇದು ಹಿಂದಿ ಅಲ್ಲ ಮತ್ತೆ ಆಯಾ ಅಂತ ಸಂಸ್ಕೃತದಲ್ಲಿ ಲಾಭ ಅನ್ನೋ ಅರ್ಥದಲ್ಲಿದೆ ಅದು ಗೊತ್ತು ನಿಮಗೆ ಆಯಾ ವ್ಯಯ ಅಂತಂತೀರಲ್ಲ ಆಯಾ ಅಂದರೆ ಲಾಭ ಸುಮ್ಮನೆ ಹೇಳಿದೆ ನೆನಪಿಟ್ಕೊಳ್ಳೋದಕ್ಕೆ ಕೆಲವು ಹೀಗೆ ಹೇಳಿದ್ರೆ ನೆನಪುಳಿತ ಜೋ ವಸ್ತು ಮಾಸೆ ಆಯಾ ಹೈ ಓ ಮಾಯಾ ಹೈ ಯಾವುದು ಮಾದಿಂದ ಬಂತೋ ಜ್ಞಾನದಿಂದ ಬಂತೋ ಅದು ಮಾಯಾ ಹಾಗಾದರೆ ದೇವರ ಇಚ್ಛೆ ಜ್ಞಾನದಿಂದ ಬಂತು ಮೊದಲು ಇರಲಿಲ್ಲ ಅಂತ ಅರ್ಥ ಅಲ್ಲ ಸಾಮಾನ್ಯವಾಗಿ ಮಾಯಾ ಎಂಬ ಶಬ್ದಕ್ಕೆ ಇಚ್ಛೆ ಅಂತ ಅರ್ಥ ಬರುವುದಕ್ಕೆ ಇದು ಕಾರಣ ದೇವರದ್ದು ನಿತ್ಯ ಜ್ಞಾನ ನಿತ್ಯೆ ಆ ವಿಷಯ ಬೇರೆ ಹೀಗಾಗಿ ಮಾ ಅಂದ್ರೆ ಜ್ಞಾನ ಆಯಾ ಅಂದ್ರೆ ಲಾಭ ಜ್ಞಾನದಿಂದ ಸ್ವರೂಪ ಲಾಭವನ್ನು ಪಡೆಯುವುದು ಯಾವದೋ ಅದು ಮಾಯಾ ಅಂದರೆ ಇಚ್ಛೆ ಅದಕ್ಕೋಸ್ಕರ ಶ್ರೀಮದಾಚಾರ್ಯರು ಹೇಳ್ತಾರೆ ಇಲ್ಲಿ ಮಾಯಾ ಅಂದರೆ ಇಚ್ಛೆ ಅಲ್ಲ ನೀವು ಶಬ್ದ ಒಡೆದು ಅರ್ಥ ಮಾಡುವ ಪಾಂಡಿತ್ಯ ಇದ್ದರೆ ಏನಾದರೂ ಮಾಡಬಹುದು ಅಲ್ಲ ಅದಕ್ಕೆ ಪ್ರಮಾಣ ಕೊಡ್ತಾರೆ ಮಹಾಮಾಯೇತ್ಯವಿದ್ಯೇತಿ ನಿಯತಿರ್ಮೋಹಿನೀತಿ ಚ ಪ್ರಕೃತಿರ್ ವಾಸನೇತ್ಯ ತವೇಚ್ಛಾನಂತ ಖತೆ ಅಂತ ಪ್ರಮಾಣವೂ ಉಂಟು ಆದ್ದರಿಂದ ಮಾಯಾ ಎಂಬ ಶಬ್ದಕ್ಕೆ ಭಗವಂತನ ಇಚ್ಛೆ ಅಂತ ಅರ್ಥ ಈ ಸಮಸ್ತವಾದ ಜಗತ್ತೆಲ್ಲ ಮಾಯಾಧೀನ ಅಂತ ತಿಳಿಯುತ್ತಾನೆ ವಿಷ್ಣುವಿನ ಇಚ್ಛಾಧೀನ ಎಂಬುದಾಗಿ ಭಾವಿಸ್ತಾನೆ ಅಂತ ಅರ್ಥ ಎಲ್ಲವೂ ದೇವರ ಮಾಯೆ ಅಂದರೆ ಎಲ್ಲವೂ ದೇವರ ಇಚ್ಛೆ ಎಲ್ಲವೂ ದೇವರ ಇಚ್ಛೆಯಂತೆ ಅವನ ಇಚ್ಛೆಗೆ ಅಧೀನವಾಗಿ ನಡೆಯುತ್ತದೆ ಅಂತ ತಿಳಿಯುವವನು ಅವನು ಭಾಗವತೋತ್ತಮ ಅಂತ ಅರ್ಥವೇ ಹೊರತು ಎಲ್ಲವನ್ನೂ ಸುಳ್ಳು ಅಂತ ತಿಳಿಯುವವನಲ್ಲ ಅದು ಸರಿ ಯಾರನ್ನೂ ದ್ವೇಷ ಮಾಡಬಾರದು ಯಾರನ್ನೂ ಪ್ರೀತಿ ಮಾಡಬಾರದು ಅಂತ ಹೇಳಿದ್ರಲ್ಲ ಇದು ದುಷ್ಟರನ್ನು ದ್ವೇಷ ಮಾಡಬೇಕಲ್ವಾ ಸಜ್ಜನರನ್ನು ಪ್ರೀತಿ ಮಾಡಬೇಕಲ್ವಾ ನಿನಗೆ ಯಾರಪ್ಪ ಬೇಡಂದಿದ್ದಾರೆ ಮತ್ತು ಹೇಳ್ತಾ ಇದೆಯಲ್ಲ ಭಾಗವತ ಅಂದರೆ ಎಷ್ಟೋ ಅಷ್ಟೇ ದ್ವೇಷ ಮಾಡಬೇಕು ಜಾಸ್ತಿ ಮಾಡಬಾರ್ದು ಅಂತ ಅರ್ಥ ಎಷ್ಟು ಪ್ರೀತಿ ಮಾಡಬೇಕೋ ಅಷ್ಟು ಮಾಡಬೇಕು ಯೋಗ್ಯತೆಗಿಂತಲೂ ಹೆಚ್ಚು ಮಾಡಬಾರದು ಅಂತ ಅರ್ಥ ಒಬ್ಬ ವ್ಯಕ್ತಿ ಇದ್ದಾನೆ ಸ್ನಾನ ಸಂಧ್ಯಾಂದನ ಮಾಡಿಕೊಂಡಿದ್ದಾನೆ ಅಂತೂ ಧರ್ಮ ಮಾರ್ಗದಲ್ಲಿದ್ದಾನಪ್ಪ ಅಂತೂ ಪ್ರೀತಿ ಮಾಡಬೇಕು ಇನ್ನು ಇದ್ದಾನೆ ಬರೀ ಸ್ನಾನ ಸಂಧ್ಯಾ ಒಂದನ ಅಲ್ಲ ಶಾಸ್ತ್ರ ಓದ್ತಾನೆ ಬೆಳಗ್ಗೆ ಸಾಯಂಕಾಲ ಹೋಗಿ ಆಫೀಸ್ನಿಂದ ಬಂದ ತಕ್ಷಣ ಶ್ರವಣ ಮಾಡ್ತಾನೆ ಓ ಶ್ರೀಮಧಾಚಾರ್ಯ ಶಾಸ್ತ್ರದಲ್ಲಿ ಇಷ್ಟು ಪ್ರೀತಿ ಇದೆ ಅವನಿಗೆ ಇನ್ನೂ ಸ್ವಲ್ಪ ಅವನ ಮೇಲೆ ಹೆಚ್ಚು ಪ್ರೀತಿ ಮಾಡಿ ಅವನನ್ನು ನೋಡಿದರೆ ಹೆಚ್ಚು ಸಂತೋಷ ಅದು ಅವನನ್ನು ನೋಡಿ ಸಂತೋಷ ಅಂತ ಅರ್ಥ ಅಲ್ಲ ಆ ಗುಣಕ್ಕೆ ಬೆಲೆ ಅದು ಮತ್ತು ಅದು ಕೊನೆಗೆ ದೇವರಿಗೆ ಹೋಗ್ತದೆ ದೇವರನ್ನು ಒಂದು ನಿಮಿಷ ಹತ್ತು ನಿಮಿಷ ಚಿಂತನೆ ಮಾಡಿದ್ದಕ್ಕಿಂತಲೂ ಇವನು ಹೆಚ್ಚು ಹೊತ್ತು ಚಿಂತನೆ ಮಾಡ್ತಾನೆ ಹೆಚ್ಚು ದೇವರ ಆಜ್ಞೆಯನ್ನು ಪರಿಪಾಲನೆ ಮಾಡ್ತಾ ಇದ್ದಾನೆ ಎನ್ನುವುದಕ್ಕೆ ಹೆಚ್ಚು ಪ್ರೀತಿ ಮಾಡಿದರೆ ಅದು ದೇವರ ಮೇಲೆ ಹೆಚ್ಚು ಪ್ರೀತಿ ಮಾಡಿದ ಹಾಗೆ ಕೊನೆಗೆ ಅದು ಅದು ಬಿಟ್ಟು ಅವನು ಸಂಧ್ಯಾ ವಂದನೆ ಮಾಡಿದರೂ ಸರಿ ಶಾಸ್ತ್ರಶ್ರವಣ ಮಾಡಿದರೂ ಸರಿ ಸುಧಾದಿ ಗ್ರಂಥಗಳ ಅಧ್ಯಯನ ಮಾಡಿದರೂ ಸರಿ ಸುಧಾದಿ ಗ್ರಂಥಗಳನ್ನು ಗುರುಕುಲದಲ್ಲಿ ವಾಸ ಮಾಡಿ ಸರ್ವಸಂಗ ಪರಿತ್ಯಾಗ ಮಾಡಿ ಅದಕ್ಕಾಗಿಯೇ ಜೀವನವನ್ನಾಗಿ ಜೀವನವನ್ನು ಮೀಸಲಿಟ್ಟು ವೈರಾಗ್ಯದಿಂದ ಅಧ್ಯಯನ ಮಾಡಿದರೂ ಸರಿ ಅವನೇನಾದರೂ ಸರಿ ಒಟ್ಟು ದೇವರಲ್ಲಿ ಭಕ್ತಿ ಮಾಡ್ತಾನಲ್ಲಪ್ಪ ಒಂದು ಸಲ ದೇವರಿಗೆ ಕೈ ಮುಗಿತಾನಲ್ಲ ಮುಗಿದೋಯ್ತು ಮೇಲಿನಿಂದ ಕೆಳಗಿನವರೆಗೆ ಎಲ್ಲರಿಗೂ ನಾನು ಸಮಾನವಾಗಿ ಪ್ರೀತಿ ಮಾಡ್ತೇನೆ ಎಲ್ಲರ ಮೇಲೂ ಭಯಂಕರ ಪ್ರೀತಿಯನ್ನು ಮಾಡ್ತೇನೆ ಅಂದರೆ ಅದು ತಪ್ಪು ಪ್ರೀತಿ ಮಾಡಬೇಡಿ ಅಂದರೆ ಯೋಗ್ಯತೆಗಿಂತಲೂ ಹೆಚ್ಚು ಪ್ರೀತಿ ಮಾಡಬೇಡಿ ಅಂತ ಅರ್ಥ ಸಂತೋಷ ಪಡಬೇಡಿ ಅಂದರೆ ಮೀರಿ ಸಂತೋಷ ಪಡಬಾರದು ಹರ್ಷ ಪಡಬೇಕು ಆದರೆ ಎಷ್ಟು ಯೋಗ್ಯತೆ ಇದೆ ಅದಕ್ಕೆ ಹೆಚ್ಚು ಹರ್ಷಾದಿಗಳನ್ನು ಪಡುವುದಾದರೆ ಅದು ಭಗವದ್ಭಕ್ತರ ಲಕ್ಷಣ ಅಲ್ಲ ಯಾಕೆಂದರೆ ಅಲ್ಲಿ ಇನ್ನೇನೋ ಕಾರಣ ಸೇರಿದೆ ಅಂತ ಅರ್ಥ ಅದಕ್ಕೆ ಬೇರೆ ಏನಲ್ಲ ಇವನು ಬರೀ ಸಂಧ್ಯಾಂದನ ಮಾಡಿದರೂ ಕೂಡ ಇವನು ನಮ್ಮ ಬಳಗದವ ಅವನು ಸುಧಾ ಪಂಡಿತನಾಗಿದ್ದರೂ ನಮಗೆ ಬಳಗದವನಲ್ಲ ನಮಗೆ ಹೆಚ್ಚು ಅವನ ಪರಿಚಯ ಇಲ್ಲ ನಮ್ಮನ್ನು ಹೆಚ್ಚು ಅವನು ಮಾತಾಡಿಸೋದಿಲ್ಲ ಅನ್ನೋದಕ್ಕೋಸ್ಕರ ನಾವು ಅವನನ್ನು ನೋಡಿ ಹೆಚ್ಚು ಸಂತೋಷ ಪಡೋದಿಲ್ಲ ಅವ್ನಿಗೆ ಯಾರೋ ಶಾಲಿಸಿದ ಯಾಕೆ ಅವನು ಎಂದೂ ನಾನು ಭೇಟಿ ಆದರೆ ಮಾತಾಡ ನಿನ್ಯಾಕೆ ಮಾತಾಡಿಸ್ಬೇಕು ದೇವರಲ್ಲಿ ಅವನು ಹೆಚ್ಚು ಭಕ್ತಿ ಮಾಡ್ತಾನೋ ಇಲ್ವೋ ಸುಧಾದಿ ಗ್ರಂಥಗಳ ಅಧ್ಯಯನ ಮಾಡಿದ್ದಾನೋ ಇಲ್ವೋ ಅವನಿಗೆ ಮರ್ಯಾದೆ ಆದರೆ ನೀನು ಹೆಚ್ಚು ಸಂತೋಷ ಅದು ಬಿಟ್ಟು ಬಿಟ್ಟು ನಿನ್ನ ಅನ್ನೋ ಒಂದೇ ಕಾರಣಕ್ಕಾಗಿ ಸ್ವಲ್ಪ ಸಾಧನೆ ಮಾಡಿದವನನ್ನು ನೋಡಿ ನೀನು ಹೆಚ್ಚು ಸಂತೋಷ ಪಟ್ಟರೆ ಯಾರ ಮೇಲೆ ನೀನು ಪ್ರೀತಿ ಮಾಡಿದಾಗಾಯಿತು ನಿನ್ನ ಮೇಲೆ ನೀನು ಪ್ರೀತಿ ಮಾಡಿದಾಗಾಯಿತು ದೇವರ ಮೇಲೆ ಅಲ್ಲ ಇದನ್ನು ಭಾಗವತ ನಿಷೇಧ ಮಾಡ್ತಾ ಇದೆ ಈ ಅರ್ಥ ಮಾಡಿಕೊಳ್ಳದೆ ಭಾಗವತಕ್ಕೆ ಅಪಾರ್ಥ ಮಾಡಿದರೆ ನಮ್ಮ ಹಣೆ ಬರಹ ಏನು ಶ್ರೀಮದಾಚಾರ್ಯರು ಇದ್ದಿದ್ದಿಲ್ಲ ಅಂದ್ರೆ ನಾವು ಎಲ್ಲಿ ಹೋಗ್ತಿದ್ವಿ ನೋಡಿ ಅದಕ್ಕಂತಾರೆ ವಿಷ್ಣೋರಿಚ್ಛಾನುಸಾರಿಯೇತತ್ ಜ್ಞಾತ್ವ ಯೋಗ್ಯಾನ್ ಅಚಾಧಿಕಂ ಹೃಷ್ಯತಿ ಯೋಗ್ಯತೆಗೆ ಮೀರಿ ಹರ್ಷ ಇಲ್ಲ ದ್ವೇಷಿವ ದ್ವೇಷನೂ ಹೀಗೆ ಮತ್ತೆ ಏನೋ ಒಂದು ಸಣ್ಣ ತಪ್ಪು ಕೆಲಸ ಮಾಡಿದ ಅದಕ್ಕೆ ಅವನ ಮೇಲೆ ದ್ವೇಷ ಅಂದರೆ ಸ್ವಲ್ಪ ದ್ವೇಷ ದ್ವೇಷ ಮೂಲಕವಾದ ಕ್ರೋಧಾನಿ ತಕ್ಕ ಮಟ್ಟಿಗೆ ಮಾಡಬೇಕು ಭಯಂಕರ ಜಾಸ್ತಿ ಕ್ರೋಧ ಮಾಡೋ ಕಾರಣ ಇಲ್ಲ ಯಾಕೆಂದರೆ ತಪ್ಪು ಸಣ್ಣದಿದೆ ದೊಡ್ಡ ತಪ್ಪು ಮಾಡಿದಾಗ ಹೆಚ್ಚು ದ್ವೇಷ ಅಮನ ವಿಷ್ಣುವಿನ ವಿರುದ್ಧವಾದ ಆಚರಣೆ ವಿಷ್ಣು ಅಂದರೆ ಅವನೇನು ಪ್ರತ್ಯಕ್ಷ ಬರೋದಿಲ್ಲ ದೇವರ ಆಜ್ಞೆಯಂತಿರುವ ಶ್ರುತಿ ಸ್ಮೃತಿಗಳಲ್ಲಿ ಹೇಳಿದ ಕರ್ತವ್ಯಗಳಿಗೆ ವಿರುದ್ಧವಾಗಿ ಇವನು ಎಷ್ಟರ ಮಟ್ಟಿಗೆ ವರ್ತನೆ ಮಾಡ್ತಾನೆ ಅಷ್ಟು ಅವನ ಮೇಲೆ ದ್ವೇಷ ಮಾಡಬೇಕು ಎಲ್ಲರಲ್ಲಿಯೂ ಅತಿಯಾದ ದ್ವೇಷವನ್ನು ಮಾಡೋ ಕಾರಣ ಇಲ್ಲ ಯಾರಲ್ಲಿ ಎಷ್ಟು ದ್ವೇಷವೋ ಅಷ್ಟು ಆದರೆ ದ್ವೇಷ ಮಾಡಲೇಬೇಕು ತಪ್ಪು ಮಾಡಿದಾಗ ಅಷ್ಟೇ ತಾರತಮ್ಯ ಸರಿಯಾಗಿರಬೇಕು ವಿಷ್ಣು ಅವ್ರ ಇಚ್ಛಾನುಸಾರಿಯೇ ತಾ ಇದನ್ನೆಲ್ಲ ವಿವರಣೆ ಮಾಡ್ತಾ ಹೋದರೆ ನಿಮಗೆ ಅರ್ಥ ಆಗುತ್ತೆ ಯಾಕೆಂದರೆ ಇದೇನು ಶ್ರೀಮದ್ ಆಚಾರ್ಯರು ಏನು ಸುಮ್ಮನೆ ಏನೋ ಹೇಳಿದ್ದಲ್ಲ ಇದು ನಾವು ನಿತ್ಯದ ಜೀವನದಲ್ಲಿ ಅನುಭವಿಸುವ ವಿಷಯ ಇದು ನಾವೆಲ್ಲ ಅನೇಕ ತಪ್ಪುಗಳನ್ನು ಮಾಡ್ತಾ ಇದ್ದೇವೆ ಅದನ್ನು ತಿದ್ದುಕೊಳ್ಳೋದಕ್ಕೆ ಈ ಮಾತುಗಳನ್ನು ನಾವು ಉಪಯೋಗಿಸಿಕೊಳ್ಬೇಕು ಆ ತರಹದ ಮಾತುಗಳನ್ನು ಅನೇಕ ಜನ ಆಡಿದ್ದನ್ನು ಕೇಳುತ್ತೆ ನಾವು ಯಾರು ಎಂದೂ ತಪ್ಪೋದೇ ಇಲ್ಲ ಇದು ಯಾರೋ ಮಾಡೋದನ್ನು ತಿಳ್ಕೊಬೇಡಿ ನಮ್ಮ ಜೀವನದಲ್ಲಿಯೂ ಇಂತಹ ತಪ್ಪುಗಳಾಗ್ತಾ ಇರ್ತದೆ ಆ ರೀತಿಯ ತಪ್ಪುಗಳಾಗದೇ ಇದ್ದಾಗೆ ನಾವು ನೋಡಿಕೊಳ್ಳಬೇಕು ಯಾರೋ ಏನೋ ತಪ್ಪು ಮಾಡಿದಾಗ ಹೀಗೆಲ್ಲ ತಪ್ಪು ಮಾಡಬಾರ್ದು ಅಂತ ಅವರನ್ನು ಏನಾದರೂ ಬೈದರೆ ಶಾಸನ ಮಾಡಿದರೆ ತಕ್ಷಣಕ್ಕೆ ಇವತ್ತಿನ ಜನಗಳ ಮುಖದಿಂದ ಬರೋದು ಟಾಪಿಗೆ ಹೋಗ್ತಾರೆ ಓ ಅವ್ರು ನೋಡಿ ಅವರು ಪಂಡಿತರು ಅವರು ಹೀಗೆ ಮಾಡಿದ್ದಾರೆ ನಾವು ಯಾಕೆ ಮಾಡಬಾರ್ದು ಏನೋ ಒಂದು ಯಾವತ್ತೋ ಒಂದು ಸಣ್ಣ ತಪ್ಪು ತಾನು ಮಾಡಿದ ಅತೀ ಘೋರವಾದಂತಹ ತಪ್ಪಿಗೂ ಕೂಡ ಉದಾಹರಣೆ ಕೊಡೋದು ದೊಡ್ಡವರು ಮಾಡಿದ ಸಣ್ಣ ತಪ್ಪು ಎಲ್ಲದಕ್ಕೂ ಸಮಾನವಾದ ಶಿಕ್ಷೆ ಸಮಾನವಾದ ನಿಂದೆ ಸಮಾನವಾದ ದ್ವೇಷ ಇಲ್ಲ ಶಾಸ್ತ್ರದಲ್ಲಿ ಹಾಗೆ ಮಾಡಿದರೆ ಅವನು ಭಾಗವತನೇ ಅಲ್ಲ ವಿಷ್ಣುಭಕ್ತನೇ ಅಲ್ಲ ಅಂತಾಗತ್ತೆ ಎಲ್ಲದರಲ್ಲಿಯೂ ತಾರತಮ್ಯ ಇದೆ ಅದನ್ನು ತಿಳಿಯಬೇಕು ವಿಷ್ಣುರಿಚ್ಛಾನುಸಾರಿಯೇ ತಜ್ಞಾತ್ವ ಯೋಗ್ಯಾನ್ನಚಾಧಿಕಂ ಹಿಷ್ಯತಿ ದ್ವೇಷ್ಠಿ ಬಾ ಯಸ್ತು ಸ ವೈ ಭಾಗವತೋತ್ತಮ ಇದಕ್ಕೆ ಇನ್ನೊಂದು ಪ್ರಮಾಣ ಕೊಡ್ತಾರೆ ಆಚಾರ್ಯರು ಯೋನದ್ವೇಷ್ಟ್ಯನ ಹೃಷ್ಯತಿ ಅಂದರೆ ಸರ್ವಥಾ ದ್ವೇಷ ಮಾಡಬಾರದು ಸರ್ವಥಾ ಸಂತೋಷಪಡಬಾರದು ಅಂತ ಅರ್ಥ ಭಾಗವತಕ್ಕೆ ಸಮ್ಮತ ಅಲ್ಲ ಯಾಕೆ ಅಂದರೆ ಇನ್ನೊಂದು ಪ್ರಮಾಣ ಹೇಳುತ್ತದೆ ಸತಾಂ ವೃದ್ಧಿಕರೋ ಧರ್ಮಸ್ವಸತಾಂ ಹ್ರಾಸಕಾರಕ ಅಯಂತ್ ನಿಶ್ಚಿತೋ ಧರ್ಮ ಹ್ಯಧರ್ಮೋನ್ಯೋ ಸಂಕ್ಷೇಪವಾಗಿ ಹೇಳ್ತಾರೆ ನೋಡಿ ಸಜ್ಜನರಿಗೆ ಯಾವುದರಿಂದ ಅಭ್ಯುದಯ ವೃದ್ಧಿಯಾಗತ್ತೆ ಅದು ಧರ್ಮ ಅಸಜ್ಜನರಿಗೆ ಯಾವುದರಿಂದ ಹ್ರಾಸವಾಗತ್ತೆ ಅದೇ ಧರ್ಮ ಸಜ್ಜನರಿಗೆ ಏಳಿಗೆ ಆಗಬೇಕು ಅಸಜ್ಜನರಿಗೆ ಹಾನಿಯಾಗಬೇಕು ದುರ್ಜನರಿಗೆ ದುಷ್ಟರಿಗೆ ಹಾನಿಯಾಗೋದೇ ಧರ್ಮ ಅನ್ಯಃ ಅಧರ್ಮ ಇದಕ್ಕೆ ವಿಪರೀತ ಸಜ್ಜನರಿಗೆ ಹಾನಿಯಾಗಿ ಅಸಜ್ಜನರಿಗೆ ವೃದ್ಧಿಯಾಗೋದಾದರೆ ಅದು ಅಧರ್ಮ ಅದು ಮೇಲ್ನೋಟಕ್ಕೆ ಅದು ಧರ್ಮ ಅಂತ ಅನ್ನಿಸ್ತಾ ಇರಬಹುದು ಆದರೆ ಅದನ್ನು ಧರ್ಮ ಅಂತ ಸ್ವೀಕಾರ ಮಾಡುವಂತಿಲ್ಲ ಅದರಂತೆ ಸದ್ಯಕ್ಕೆ ಸಂಬಂಧಪಟ್ಟ ಹಾಗೆ ಹರ್ಷ ಸತ್ಸು ತಥಾ ಅಸತ್ಸು ಧರ್ಮೋ ಧರ್ಮ ವಿಪರ್ಯಯ ತೃದ್ಧ ಹಾನೌ ಸರ್ವ ದೇಯಂ ಅಶೇಷತ ಸಂಕ್ಷೇಪವಾಗಿ ಹೇಳಿದ್ದಾರೆ ಅದನ್ನು ಅನ್ವಯ ಸರಿಯಾಗಿ ಮಾಡ್ಕೋಬೇಕು ಸತ್ಸು ತೇಷಾಂ ವೃದ್ಧವು ಹರ್ಷ ಸಜ್ಜನರ ವಿಷಯದಲ್ಲಿ ಅವರಿಗೆ ವೃದ್ಧಿಯಾದಾಗ ಸಂತೋಷ ಪಡಬೇಕು ಅಸತ್ಸು ತ ಹಾನವು ಹರ್ಷ ಅಸಜ್ಜನ ವಿಷಯದಲ್ಲಿ ನೋಡಿದರೆ ಅವರಿಗೆ ಹಾನಿಯಾದಾಗ ಸಂತೋಷ ಪಡಬೇಕು ಅದು ಧರ್ಮ ಇನ್ನು ಸತ್ಸು ಹಾನವು ಸತ್ಸು ತೇಷಾಂ ಹಾನವು ಸಜ್ಜನರ ವಿಷಯದಲ್ಲಿ ಹಾನಿಯಾದಾಗ ಆಗ ನಾವು ದುಃಖ ಅದೇ ಧರ್ಮ ಇದಕ್ಕೆ ವಿಪರೀತವಾಗಿ ಸಜ್ಜನರಿಗೆ ಹಾನಿಯಾದಾಗಲೇ ಸಂತೋಷಪಟ್ಟು ಅಸಜ್ಜನರಿಗೆ ವೃದ್ಧಿಯಾದಾಗ ನಾವು ಸಂತೋಷಪಡುವುದಾದರೆ ಅದು ಅಧರ್ಮ ಸಜ್ಜನರಿಗೆ ಹಾನಿಯಾದಾಗ ದುಃಖನೇ ಪಡಬೇಕು ಸಜ್ಜನರಿಗೆ ವೃದ್ಧಿಯಾದಾಗ ಸಂತೋಷನೇ ಪಡಬೇಕು ಅಸಜ್ಜನರಿಗೆ ವೃದ್ಧಿಯಾದಾಗ ದುಃಖನೇ ಅದರ ಬಗ್ಗೆ ದ್ವೇಷನೇ ಇರಬೇಕು ಅಸಜ್ಜನರಿಗೆ ಹಾನಿಯಾದಾಗ ಸಂತೋಷನೇ ಇರಬೇಕು ಅಂದರೆ ಮಾತ್ರ ಅದು ಧರ್ಮ ಇಲ್ಲದೆ ಇದ್ದರೆ ಅಧರ್ಮ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ ತೇಷ್ ವೃದ್ಧವು ತಥಾ ಹಾನವು ಸರ್ವಂ ಇನ್ನುಳಿದ ಧರ್ಮಗಳ ಮರ್ಯಾದೆಯನ್ನು ಅಲ್ಲಲ್ಲಿ ಹೇಳಿದ್ದಾರೆ ಅದು ಇದಕ್ಕೆ ಅನುಗುಣವಾಗಿ ಹೊಂದಿಸಿಕೊಳ್ಳಿ ಎಂತ ಒಂದು ಮಾನದಂಡವನ್ನು ಎಸೆಯುತ್ತಾರೆ ಶ್ರೀಮದಾಚಾರ್ಯರು ಏತದ ತಂಚ ಧರ್ಮಾಣ ಮರ್ಯಾದ ಅದು ವೇದೋಕ್ತ ಕರ್ಮಗಳಿರಬಹುದು ಸ್ಮೃತ್ಯುಕ್ತವಾದ ಧರ್ಮಗಳಿರಬಹುದು ಇದಕ್ಕೆ ಹೊಂದೋದಾದರೆ ಸರಿ ಇದ್ರೆ ಇಲ್ಲ ಮೂಲ ಧರ್ಮ ವಿರುದ್ಧಾತು ಸಾ ಇದು ಮೂಲ ಧರ್ಮ ಸಜ್ಜರಿಗೆ ವೃದ್ಧಿಯಾಗುವುದು ವಿಷ್ಣು ಪ್ರಿಯಕರವಾದದ್ದು ಧರ್ಮ ವಿಷ್ಣುವಿಗೆ ಅಪ್ರಿಯವಾದದ್ದು ಅಧರ್ಮ ಯಾವುದು ವಿಷ್ಣುವಿಗೆ ಪ್ರಿಯ ಸಜ್ಜನರಿಗೆ ಯಾವುದರಿಂದ ವೃದ್ಧಿಯೋ ಅದು ವಿಷ್ಣುವಿಗೆ ಪ್ರಿಯ ಸಜ್ಜನರಿಗೆ ಯಾವುದರಿಂದ ಹ್ರಾಸವೋ ಅದು ವಿಷ್ಣುವಿಗೆ ಪ್ರಿಯ ಅಲ್ಲ ಅಸಜ್ಜನರಿಗೆ ಹ್ರಾಸ ಆಗೋದಾದರೆ ಅದು ವಿಷ್ಣುವಿಗೆ ಪ್ರಿಯ ಅದು ಧರ್ಮ ಉಳಿದದ್ದು ಅಧರ್ಮ ಜ್ಯೋತಿಷ್ಠೋಮ ಯಾಗವನ್ನು ಮಾಡಿದರೆ ಸ್ವರ್ಗ ಆಗುತ್ತೆ ಇದು ಧರ್ಮ ಬ್ರಹ್ಮಹತ್ಯ ಮಾಡಿದರೆ ಸ್ವರಪಾನ ಮಾಡಿದರೆ ಅದು ದೊಡ್ಡ ಅಧರ್ಮ ಹೌದು ಯಾಕೆ ಬ್ರಹ್ಮಹತ್ಯ ಮಾಡಿದರೆ ವಿಷ್ಣುವಿಗೆ ಅಪ್ರೀತಿ ಆಗ್ತದೆ ಅನ್ನೋದಕ್ಕೆ ಅಧರ್ಮ ಜ್ಯೋತಿಷ್ಠೋಮಾದಿ ಯಾಗಗಳನ್ನು ಮಾಡಿದರೆ ವಿಷ್ಣುವಿಗೆ ಪ್ರೀತಿ ಆಗ್ತದೆ ಅನ್ನೋದಕ್ಕಾಗಿ ಅದು ಧರ್ಮ ವಿಷ್ಣು ಪ್ರೀತಿಯ ಅಪ್ರೀತಿಗಳೇ ಮುಖ್ಯ ಜೊತೆಗೆ ಸಜ್ಜನರಿಗೆ ವೃದ್ಧಿ ಅಸ ನೀವು ಜ್ಯೋತಿಷ್ಠೋಮಯಾಗ ಮಾಡೋದರಿಂದಲೇ ಸಜ್ಜನರಿಗೆ ಏನಾದರೂ ಹಾನಿಯಾಗೋದಾಗಿದ್ದರೆ ಅಂಥ ಪ್ರಸಂಗದಲ್ಲಿ ನೀವು ಯಾಗ ಮಾಡೋದು ಆ ಧರ್ಮವಾದೀತು ಅಂತಾರೆ ಮೂಲ ಧರ್ಮ ವಿರುದ್ಧ ಅಥವಾ ಸಾನಗ್ರಾಹ್ಯಾಗಥಂಚನ್ ಅಂಥ ಪ್ರಸಂಗ ಇದ್ದರೆ ಯಾವುದೋ ಒಂದು ಧರ್ಮವನ್ನೇ ನೀವು ಮಾಡ್ತಾ ಇದ್ದೀರಿ ಕೆಟ್ಟ ಕೆಲಸ ಏನು ಮಾಡ್ತಾ ಇಲ್ಲ ಆದರೆ ಆ ಧರ್ಮ ಉತ್ತಮನಾದ ಸಜ್ಜನರಿಗೆ ಏನಾದರೂ ಕಷ್ಟ ಆಗೋದಾಗಿದ್ದರೆ ಆ ಧರ್ಮದಲ್ಲಿ ನೀವು ಸಂಕೋಚವನ್ನು ಮಾಡಿಕೊಂಡು ಅವರಿಗೆ ಅನುಕೂಲವಾಗುವ ರೀತಿಯಲ್ಲಿ ಮಾಡಬೇಕೇ ಹೊರತು ಮೂಲ ಧರ್ಮಕ್ಕೆ ವಿರೋಧ ಬರೋದಾದರೆ ನೀವು ಮಾಡುವ ಧರ್ಮವೂ ಧರ್ಮವಾಗುವುದಿಲ್ಲ ಇಷ್ಟು ಸೂಕ್ಷ್ಮವಾಗಿ ಶ್ರೀಮದ್ ತೀರ್ಥ ಭಗವತ್ಪಾದಾಚಾರ್ಯರು ಇದನ್ನು ತಿಳಿಸಿಕೊಟ್ಟಿದ್ದಾರೆ ಮಹಾಭಾರತದಲ್ಲಿಯೂ ಈ ಮಾತೆಲ್ಲ ಬರುತ್ತೆ ಬಹಳ ವಿಚಿತ್ರವಾದ ರೀತಿಯಲ್ಲಿ ಮಹಾಭಾರತದಲ್ಲಿ ಇದನ್ನೆಲ್ಲ ತಿಳಿಸಿಕೊಟ್ಟಿದ್ದಾರೆ ರೋಮಾಂಚನವಾಗುತ್ತೆ ನಮ್ಮ ಒಂದು ಅಭಿಮಾನ ಒಂದು ಹೆಮ್ಮೆಯೂ ಇದೆ ನಮ್ಮ ಪರಂಪರೆಯಲ್ಲಿ ಅದು ನಡೆದು ಬಂದಿದೆ ನಮ್ಮ ಮಾಧ್ವರ ಒಂದು ಸಂತೋಷದ ಸಂಗತಿ ಅಂದರೆ ನಮ್ಮ ಪರಂಪರೆಯಲ್ಲಿ ಅದನ್ನೆಲ್ಲ ನಮಗೆ ಪಾಠ ಕಲಿಸಿಕೊಟ್ಟುಬಿಟ್ಟಿದ್ದಾರೆ ಹೀಗೀಗೆ ಮಾಡಿ ಅಂತ ನಮ್ಮ ಹಿರಿಯರೆಲ್ಲ ನಡ್ಕೊಂಡು ಬಂದಿದ್ದೇವೆ ಆದರೆ ಇದು ಏನೋ ಒಂದು ಹಿರಿಯರು ಹೇಳಿದ ಮಾತುಗಳು ಅಂತಿಷ್ಟೇ ನಾವು ಭಾವಿಸೋದಲ್ಲ ಅವೆಲ್ಲ ಮೂಲ ಮಹಾಭಾರತದಲ್ಲಿ ಯಾವ ರೀತಿ ಧರ್ಮದ ಸೂಕ್ಷ್ಮಗಳಿವೆ ಸಜ್ಜನರ ಗುರುಗಳ ಮಹತ್ವ ಎಷ್ಟು ವ್ರತ ನಿಯಮ ಉಪವಾಸ ನಾನಾ ವಿಧವಾದ ವಿಷಯಗಳನ್ನೆಲ್ಲ ಹೇಳ್ತಾರೆ ಹಿರಿಯರು ಹೇಳಿದ್ದನ್ನು ನಾವು ಕೇಳ್ತೇವೆ ದೊಡ್ಡವರು ಏನು ಹೇಳ್ತಾರೆ ಅದನ್ನು ಮಾಡ್ಬೇಕಪ್ಪ ಮಹಾಭಾರತ ಹೇಳ್ತದೆ ಒಂದು ಮಾತು ವ್ರತ ನಿಯಮಗಳ ಪ್ರಸಂಗದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಅವನ ಮನ ಯೋಗ್ಯತೆ ಅವನ ಆರೋಗ್ಯ ಅವನ ಮುಂದಿನ ಕರ್ತವ್ಯದ ಭಾರ ಇತ್ಯಾದಿಗಳನ್ನೆಲ್ಲ ಆಲೋಚನೆ ಮಾಡಿ ಕೆಲವೊಮ್ಮೆ ನೀನು ಹೀಗೆ ಮಾಡು ಹೀಗೆ ಮಾಡಬೇಡ ಅಂತ ಹಿರಿಯರು ಹೇಳ್ತಾರೆ ಕೆಲವರಿಗೆ ಅನ್ನಿಸ್ತದೆ ಸಣ್ಣವರಿಗೆ ಏನಿದು ನಾವು ವ್ರತ ಮಾಡ್ತೀವಿ ಒಳ್ಳೆ ಕೆಲಸ ಮಾಡೋ ಹೊತ್ತಿಗೆ ಇವರು ಬೇಡ ಅಂತಾರಲ್ಲ ನಮಗೆ ಅಂತ ಆದರೆ ಅವನ ಯಾವುದೋ ಬೇರೆ ಕಾರಣಕ್ಕೆ ಬೇಡ ಅಂದರೆ ಅದು ಬೇರೆ ವಿಷಯ ಆದರೆ ಅವನ ಹಿತಚಿಂತಕರಾದಂತಹ ಹಿತೈಷಿಗಳಾದ ಗುರುಗಳು ಹೇಳಿದಾಗ ಅವರು ಹೇಳಿದಾಗ ನಡೆದುಕೊಳ್ಳೋದೇ ಇವನ ಧರ್ಮ ವ್ರತದ ಹಾನಿಯಾಯಿತು ಅಂತ ಎಂದೆಂದಿಗೂ ಭಾವಿಸಬಾರದು ಅಷ್ಟೌ ತಾನ್ಯವ್ರತಘ್ನಾನಿ ಆಪೋ ಮೂಲಂ ಘೃತಂ ಪಯ ಹವಿರ್ಬ್ರಾಹ್ಮಣ ಕಾಮ್ಯಾಚ ಹವಿರ್ಬ್ರಾಹ್ಮಣ ಕಾಮ್ಯಾಚ ಗುರೋರ್ವಚನಮ ಔಷಧಂ ಅನುಶಾಸನ ಪರ್ವ ಹೇಳುವ ಮಾತು ಅಷ್ಟವುತಾನ್ಯ ಅವ್ರತಜ್ಞಾನಿ ದುರುಪಯೋಗ ಮಾಡ್ಕೋಬೇಡಿ ಸರಿಯಾದ ಅರ್ಥ ತಿಳ್ಕೊಳ್ಳಿ ಈ ಎಂಟು ಸಂಗತಿಗಳು ವ್ರತಕ್ಕೆ ಹಾನಿ ತರುವುದಿಲ್ಲ ಅನಿವಾರ್ಯ ಪರಿಸ್ಥಿತಿಗಳಲ್ಲಿ ಉಪವಾಸದ ವ್ರತವನ್ನು ಮಾಡ್ತಾಯಿದ್ದಾನೆ ಬಹಳ ತೊಂದರೆಯಾದರೆ ಏಕಾದಶಿ ಎಲ್ಲರೂ ಕಡ್ಡಾಯವಾಗಿ ಮಾಡಿ ಒಂದು ಹನಿ ನೀರು ಬಾಯಿಯಲ್ಲಿ ಹಾಕಬೇಡಿ ಮತ್ತು ಇದು ಅನಿವಾರ್ಯ ಪರಿಸ್ಥಿತಿಯಲ್ಲಿ ಪ್ರಾಣಾಂತಿಕವಾದಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ದಿದ್ದು ಆಪಹ ನೀರು ಮೂಲಂ ಗಡ್ಡೆಗೆಣಸು ಘೃತಂ ತುಪ್ಪ ಅಪಯ ಹಾಲು ಹವಿಹಿ ಹವಿಸ್ಯ ಹವಿಸ್ಸಿಗಾಗಿ ಬಳಸುವಂತಹ ವಸ್ತು ಬ್ರಾಹ್ಮಣ ಕಾಮ್ಯಾಚ ಬಹಳ ಮಹತ್ವದ ಮಾತಿದು ಒಬ್ಬ ಶ್ರೇಷ್ಠನಾದ ಸಜ್ಜನ ಸಾಧು ಮನೆಗೆ ಬಂದಿದ್ದಾನೆ ಅತಿಥಿ ಬ್ರಾಹ್ಮಣ ನೀವು ಹೀಗೆ ಮಾಡಬೇಕು ಅಂತ ನನಗೆ ಅಪೇಕ್ಷೆ ಇದೆ ಅಂತ ಅವನು ನಿಷ್ಕಲ್ಮಷ ಹೃದಯದಿಂದ ಹೇಳಿದರೆ ಅವನ ಸಂತೋಷಕ್ಕಾಗಿ ನಾವು ಸ್ವಲ್ಪ ವ್ಯತ್ಯಾಸ ಮಾಡಿಕೊಂಡ್ರೆ ತಪ್ಪಿಲ್ಲ ಅಂತಾರೆ ಗುರೋರ್ವಚನಂ ಗುರುಗಳ ಆಜ್ಞೆಯಾದರಂತೂ ಮುಗದೇ ಹೋಯಿತು ಔಷಧಂ ಅನಿವಾರ್ಯ ಪರಿಸ್ಥಿತಿಗಳಲ್ಲಿ ಔಷಧವಾಗಿ ಕೆಲವುದನ್ನು ವೈದ್ಯರು ಹೇಳಿದಾಗ ಅದೂ ಸ್ವೀಕಾರ ಮಾಡಬಹುದು ಅಂತ ಇದೆಲ್ಲದನ್ನು ನಾನು ಅದಕ್ಕೆ ಮೊದಲಿಗೆ ಪ್ರತಿಜ್ಞೆ ಮಾಡಿದೆ ದುರುಪಯೋಗ ಮಾಡಿಕೊಳ್ಳೋದಲ್ಲ ಏನೋ ಒಂದನ್ನು ತೊಗೊಂಡು ಅದೇ ಇದು ಔಷಧ ಅನ್ನೋದಕ್ಕೋಸ್ಕರನೇ ತೊಗೊಂಡಿದ್ದೇನು ಸ್ವಲ್ಪ ಮೊಸರು ಏನು ತಪ್ಪಿಲ್ಲ ಮೊಸರಿನ ವರ್ತದಲ್ಲಿ ಇಂತ ತಾನೇ ಅದನ್ನು ಮೊಸರಿ ಔಷಧ ಅಂತ ಕಲ್ಪನೆ ಮಾಡಿಕೊಂಡು ಮಾಡಿಕೊಳ್ಳೋದಲ್ಲ ಅತೀ ಅನಿವಾರ್ಯವಾದ ಪರಿಸ್ಥಿತಿಯನ್ನು ಮುಟ್ಟಿದಾಗ ಹೇಳಿದೆ ಮಾತುಗಳು ಅಂದರೆ ನಾನು ಹೇಳಬೇಕಾದದ್ದು ಗುರೋರ್ವಚನಂ ಬ್ರಾಹ್ಮಣ ಕಾಮ್ಯಾಚ ಇದರ ಬಗ್ಗೆ ನನಗೆ ಮಹತ್ವ ಕೊಡಬೇಕಾಗಿದೆ ಶ್ರೀಮದಾಚಾರ್ಯರು ಇಂತಹ ಎಲ್ಲ ಮಾತುಗಳನ್ನು ಏನು ಶಾಂತಿ ಪರ್ವ ಅನುಶಾಸನ ಪರ್ವಗಳು ಇಂತಹ ಪ್ರಚಂಡ ಭೂತದ ಹಾಗೆ ಇವೆ ಅದನ್ನು ಪುಟ್ಟ ಅಧ್ಯಾಯದಲ್ಲಿ ಇಪ್ಪತ್ತೊಂಬತ್ತನೇ ಅಧ್ಯಾಯ ಆಸಣ್ಣ ಅಧ್ಯಾಯ ತಾತ್ಪರ್ಯ ನಿರ್ಣಯದಲ್ಲಿ ಅದರಲ್ಲಿ ಸಂಗ್ರಹ ಮಾಡಿದ್ದಾರೆ ಶ್ರೀಮದಾಚಾರ್ಯರಂತಾರೆ ವಿಷ್ಣು ವೈಷ್ಣವ ವಾಕ್ಯೇನ ಹಾನಿ ಪಾಪಸ್ಯ ಕರ್ಮಣ ಅಂತ ಇನ್ನೇನು ಬೇಕಾಗಿಲ್ಲ ನಿನ್ನ ಪಾಪ ಹೋಯ್ತೋ ಇಷ್ಟಂದ್ರೆ ಸಾಕಂತೆ ದೊಡ್ಡವರು ಅವನ ಪಾಪ ಹೋಗಿಬಿಡ್ತದೆ ಇನ್ನೇನು ಪ್ರಾಯಶ್ಚಿತ್ತೇ ಬೇಡ ಅವನು ಆದರೆ ಅಂತಹ ದೊಡ್ಡವರ ಬಾಯಿಂದ ಬರಬೇಕಾದ್ರೇ ಅವರು ಬಹಳ ಆಲೋಚನೆ ಮಾಡಿ ಅಂತಾರೆ ಅನ್ನೋದು ಬೇರೆ ವಿಷಯ ಆದರೆ ಅವನ ಯೋಗ್ಯತೆ ಅವನ ಪಶ್ಚಾತ್ತಾಪ ಇದನ್ನು ನೋಡಿ ಅಕ್ಷಭಿತೀರ್ಥರು ಹೇಳಿದರು ನಿನ್ನ ಬ್ರಹ್ಮಹತ್ಯ ಹೋಯ್ತು ಒಂದು ಅವನ ಪ್ರಾಯಶ್ ಅವನ ಪಶ್ಚಾತ್ತಾಪವನ್ನು ಗಮನಿಸಿದರು ನೀನು ಗಿಡದ ಮೇಲೆ ನಿಂತು ಹಾರುನದಿಗೆ ಅಂತ ಹೇಳಿದರೂ ಕೂಡ ಅವನೇನೋ ವಿಚಾರ ಮಾಡದೆ ಹಾರ್ಲಿಕ್ಕೆ ಹೊರಟ ಆಗ ಅವನನ್ನು ಹಿಂದೆ ಎಳೆದು ಮತ್ತು ಕರೆಸಿ ತರಿಸಿದರು ಅಂದರೆ ಸಾವಿರದಕ್ಕೂ ಸಿದ್ಧನಾಗಿದ್ದಾನೆ ಅಂದರೆ ಇವನಿಗೆ ಅಷ್ಟು ಪಶ್ಚಾತ್ತಾಪ ಆಗಿದೆ ಹಾಗಾದರೆ ಇವನನ್ನು ಶುದ್ಧ ಮಾಡಲಿಕ್ಕೆ ಅಡ್ಡಿ ಇಲ್ಲ ಅಂತ ಶಂಕೋಕದಿಂದ ಪ್ರೋಕ್ಷಣೆ ಮಾಡಿದೆ ಇವನು ಬ್ರಹ್ಮಹತ್ಯೆಯಿಂದ ಮುಕ್ತನಾಗಿದ್ದಾನೆ ಅಂತ ಹೇಳಿದರೆ ಮುಕ್ತನಾದ ಅದನ್ನು ವಿದ್ವಾಂಸರು ಒಪ್ಪದೇ ಇದ್ದಾಗ ಎಲ್ಲ ತೀರ್ಥಕ್ಷೇತ್ರಗಳಿಗೆ ಹೋಗಿ ಕೇರಣ್ಣೆಯಲ್ಲಿ ಎದ್ದಿದ ಕಪ್ಪು ಬಟ್ಟೆಯನ್ನು ಎಬ್ಬಿಸಿ ತರಿಸಿದರೆ ಎದ್ದಿಸಿ ಅದು ಹಾಗೇ ಕಪ್ಪು ಉಳಿದಿತ್ತು ಇವರು ತಮ್ಮ ಶಂಕೋದಕದಿಂದ ಪ್ರೋಕ್ಷಣೆ ಮಾಡಿದರೆ ಅದನ್ನು ಶುದ್ಧ ಮಾಡಿ ಶುಭ್ರ ಮಾಡಿ ಬ್ರಹ್ಮಹತ್ಯೆ ಶಂಕೋದಕದಿಂದ ಹೋಗುತ್ತೋ ಇಲ್ಲೋ ನೋಡಿಕೊಳ್ಳಿ ಅಂತ ಆ ಶಂಕೋದಕವನ್ನು ನಾವು ನೀವು ಹಾಕಿದರೆ ಏನಾಗುವುದಿಲ್ಲ ಅದು ಆ ಕ್ಷೋಭ ತೀರ್ಥರ ತಪಸ್ಸದು ಹಾಗಾದರೆ ಆ ಜ್ಞಾನಿ ಇದನ್ನೇ ಶ್ರೀಮದಾಚಾರ್ಯರು ಸಣ್ಣ ಮಾತಿನಲ್ಲೇ ಹೇಳಿದರು ವಿಷ್ಣು ವೈಷ್ಣವ ವಾಕ್ಯಏನ ವಿಷ್ಣುವಾಕ್ಯದಿಂದಂತೂ ಮುಗದೆ ಹೋಯಿತು ವೈಷ್ಣವ ವಾಕ್ಯಏನ ಹಾನಿ ಪಾಪಸ್ಯ ಕರ್ಮಣ ಪಾಪದ ಪರಿಹಾರ ಆಗ್ತದೆ ಶುದ್ಧಿ ಆಗ್ತದೆ ಇತ್ಯಾದಿ ಮಾತುಗಳನ್ನು ಹೇಳಿದ್ದಾರೆ ಈ ತರಹದ ಮೂಲ ಧರ್ಮಗಳ ಬಗ್ಗೆ ಅನೇಕರಿಗೆ ಎಚ್ಚರಿಕೆ ಇರೋದಿಲ್ಲ ಅಲ್ಪಧರ್ಮಗಳನ್ನು ಮಾಡ್ತಾ ಮೂಲ ಧರ್ಮಕ್ಕೆ ವಿರೋಧ ಬರುವಂತೆ ಮಾಡಬಾರ್ದು ಎರಡಕ್ಕೂ ಸಾಂಗತ್ಯ ಇದ್ದರೆ ಕಿಂತತಃ ಅನ್ಯನ್ಮಂಗಲನಾಮ ಬಹಳ ಶ್ರೇಷ್ಠ ಅದು ಆದರೆ ಮೂಲ ಧರ್ಮಕ್ಕೆ ವಿರುದ್ಧವಾದಾಗ ಮಾತ್ರ ಅಲ್ಪಧರ್ಮಗಳಿಗೆ ನಾವು ಪ್ರಾಶಸ್ತ್ಯವನ್ನು ನೀಡಬಾರದು ಅನ್ನೋದನ್ನು ಶ್ರೀಮದಾಚಾರ್ಯರು ತಿಳಿಸ್ತಾರೆ ಶ್ರೀಕೃಷ್ಣ ಅರ್ಪಣಮಸ್ತೆ ಪಾದಪೂಜೆ ಹಾಗೂ ಮುದ್ರಾಧಾರಣೆ ಸ್ವೀಕರಿಸುವಂತಹ ಭಕ್ತರು ಪಕ್ಕದ ಸತ್ಯಪ್ರಮೋದ ಕಲ್ಯಾಣ ಮಂಟಪದಲ್ಲಿ ಪಾದಪೂಜೆ ಹಾಗೂ ಮುದ್ರಾಧಾರಣೆಯ ವ್ಯವಸ್ಥೆ ಮಾಡಿರುತ್ತದೆ ಭಿಕ್ಷಾಕರ್ತರು ಸೇವಾಕರ್ತರು ಯಾರಾದರೂ ಇದ್ದರೆ ಅವರಿಗೂ ಕೂಡ ಅಲ್ಲಿಯೇ ಸತ್ಯಪ್ರಮೋದ ಕಲ್ಯಾಣ ಮಂಟಪದಲ್ಲಿಯೇ ಪಾದಪೂಜೆ